ಅಪಾದೌಳಿಪರ್ಯಂತ ಗುರುಣಿ ಸ್ಮರೆ ತೇನ ವಿಘ್ನಾ ಪ್ರಣಶ್ಯಂತ ಸ್ಯಂತ ಮನೋರಸ್ತ್ರಪುರೇತ್ವ ಸಾಧಕ ಶಿಷ್ಯಾತಿವತ್ಸಲಾನೀರ ಶರ್ವಾವೃಂದಕಮೌಳಿವೃಂದಾಯ ಖಚಂದ್ರವೃಂದೇ ಆನಂದತೀರ್ಥಾಶಿಮಣೆ ಸದಾರಣಮೇಸ ವಿಧೀಶ ಮಾಂ ನಿರಕ್ಲೇಶ ಕೂರ್ವನಾಶಂ ಹರೇಶಂ ಲಕ್ಷ್ಮೀಕರತಲಾ ಭೋಜಲಾಳನೀಯ ಪುಜ ಪ್ರಣಮಗ್ರೀವಂ ದೇವತೀ ನಾರಾಯಣ ಪರಿಪೂರ್ಣಗುಣಾ ವಿಶ್ವೋದಯಸ್ಥಿಲಯತ್ರಯ ಜ್ಞಾನ ಪ್ರದ ವಿಬುಧ ಸುರಸೌಖ್ಯದುಖ ಸತ್ಕಾರಣಯ ನಮೋ ನಮಸ್ತೆ ನಾರಾಯಣ ಸುರಗುರು ಜಗದೆಕನಾಥ ಭಕ್ತಪ್ರಿಯ ಸಕಲಲೋಕನಮಸ್ಕೃತುಣ್ಯವರ್ಜಿತಮೀಶಂ ವಂದೇ ಭದ್ರಮ ಸಿವಂದ್ಯ ನಾರಾಯಣ ನಮಸ್ಕೃತ್ಯ ನರಂಜೈವನೋತ್ತೀ ಸರಸ್ವತೀ ವ್ಯಾಸ ತೋ ಜಯ ಮುದೀರೇ ಶ್ರೀಗುರುಭ್ಯೋ ನಮಃ ಹರಿ ಓಂ ಸಾಕ್ಷಾತ್ ರಾಮಚಂದ್ರದೇವರು ಸೀತಾದೇವಿಯರ ಪಾಣಿಗ್ರಹಣವನ್ನು ಮಾಡಿ ಪ್ರಗೃಷ್ಯ ಪಾಣೀಚಂದ್ರ ಪರಾಜೀವ ಸೇತ್ರ ಯಥರಜ ಸೇತ ಸುರುರಾ ಅಮೃತಮಂಥನೆ ಅದು ಹ್ಯಾಕ್ ಕಾಣ್ತಾ ಇತ್ತು ಅಂತಂದರೆ ಯಾವ ದೃಷ್ಟಾಂತ ಕೊಡಬೇಕು ಬೇರೆ ಇನ್ಯಾರು ದೃಷ್ಟ ಅಂತ ಕೊಟ್ಟರು ಅದಕ್ಕೆ ಹೊಂದಾಣಿಕೆ ಆಗೋಲ್ಲ ಅದಕ್ಕೆ ಹೊಂದಾಣಿಕೆ ಆಗುವ ದೃಷ್ಟ ಅಂತ ಅಂತಂದರೆ ಭಗವಂತರದ್ದೇ ಇನ್ನೊಂದು ಪ್ರಕಾರನ ಹೇಳಬೇಕಷ್ಟೆ ಸಾಗರಜ ಅಮೃತಾಬ್ಧಿ ಮಂಥನೆ ಸಾಗರಜ ರಮಾದೇವಿ ಅವಳು ಪಾಣಿಗ್ರಹಣ ಮಾಡಿದಾಗ ಅದು ಯಾವಾಗ ಅಮೃತಾಬ್ಧಿ ಮಂಥನ ಮಾಡಿದಾಗ ಮದುವೆಯಾಗಿದ್ದ ಅನುಭವ ಆಗ ದಂಪತಿಗಳೇ ಹಾಕಾಣ್ತಾ ಇದ್ರು ಈಗೂ ಹಾಕಾಣ್ತಾ ಇದ್ದಾರೆ ಅಷ್ಟೆ ನನ್ನ ಉಪಮಾನಕ್ಕೊಂದು ಒಳ್ಳೆಯ ದೃಷ್ಟ ಅಂತ ಕೊಡ್ತಾ ಇದೆ ಫುಲೆಯಾನಂದರು ಹಾಗೆ ಹೇಳಬೇಕಷ್ಟೇ ಸಾಗರ ಸಾಗರೋಪಮ ಗಗನಂ ಗಗನಾಕಾರಂ ಸಾಗರ ಸಾಗರೋ ಸಾಗರೋಪಮಹ ರಾಮರಾವಣೆಯವರು ಯುದ್ಧಂ ರಾಮರಾವಣೆಯವರಿವ ಅಷ್ಟೆ ಅದು ಯಾವ ಥರ ಇದೆ ಅಂತಂದರೆ ಆಕಾಶ ಹೇಗಿದೆ ಆಕಾಶದಂತೆ ಇದೆ ಸಮುದ್ರ ಹೇಗಿದೆ ಸಮುದ್ರದಂತೆ ಇದೆ ರಾಮರಾವಣರ ಯುದ್ಧ ಹೇಗಿದೆ ರಾಮರಾವಣರ ಯುದ್ಧದಂತಿದೆ ಅಷ್ಟೇ ಇದಕ್ಕೆ ಬೇರೆ ದೃಷ್ಟ ಅಂತ ಇಲ್ಲ ಅದು ಸ್ವಲ್ಪ ದಡ್ತನದ ದೃಷ್ಟ ಅಂತ ಅದು ಆದರೆ ಇಲ್ಲಿ ಭಗವಂತನಿಗಾಗಲ್ಲ ಸೀತಾರಾಮಚಂದ್ರರ ಜೋಡಿ ಹೇಗಿದೆ ಸೀತಾರಾಮಚಂದ್ರರ ಜೋಡಿ ಅಂತ ಹಂಗೆ ಹೇಳಲಿಲ್ಲ ಸೀತಾರಾಮರ ಜೋಡಿ ಹೇಗಿದೆ ಅಂತ ಕೇಳಿದರೆ ರಮಾನಾರಾಯಣರ ಜೋಡಿ ಅಂತದೇ ಕ್ಷೀರಮಥನದ ಕಾಲದಲ್ಲಿ ಮದುವೆಯಾದ ಇವರಿಬ್ಬರೇ ಹಾಕಾಡ್ತಾ ಇದ್ರು ಹಾಗಿದ್ದಾರೆ ವ್ಯತ್ಯಾಸ ಇಲ್ಲ ಅಂದರೆ ಅಧಿಕಾರಿಗಳು ಬೇರೆ ಬೇರೆ ಅವರಿಗೆ ಅದನ್ನೆಲ್ಲ ರೂಪು ತೋರಿಸ್ತಾ ಇದ್ದಾರೆ ಪರಮಾತ್ಮ ಸ್ವಲಂಕೃತತ್ರ ವಿಚೇ ದುರಂಗ ವಿಧೇಹರಾಜಿ ಮುದಾ ಸಮೇತಂ ರಮಯ ರಮಾಪತಿಂ ವಿರೋಕ್ಯ ರಾಮಯ ದೋ ಧನಂ ನೃಪ ಆ ಸಂತೋಷ ಉಕ್ಕೇರಿ ಆ ಕಾಲಕ್ಕೆ ಬೇಕಾಟು ಸಂಪತ್ತು ಕೊಟ್ಲಂತೆ ಹಳೆಯಿಂದರಿಗೆ ಅದು ಕೊಡ್ತೀವಿ ಇದು ಕೊಡ್ತೇವೆ ಅಂತ ಕೊಡ್ತಾ ಇರಲ್ಲ ಯಾಕೆ ಕೊಡ್ತಾರೆ ಈಗೆಲ್ಲ ಕಿತ್ತುಕೊಳ್ಳೋದು ಅದನ್ನೆಲ್ಲ ಎಂಥ ಮಾತರಿ ಎಂಥ ಕೀಳು ಮಾತುಗಳನ್ನಾಡ್ತಾರೆ ಇಟ್ಟು ದಿವಸ ನಿಮ್ಮ ಮಳೆಯನ್ನೆಲ್ಲ ನಾವೆಲ್ಲ ಬೆಳೆಸಿಲ್ ಬಾ ಅದರಿಂದ ನಮಗೆ ದುಡ್ಡು ಕೊಡ್ರಿ ಬೀಗರ ಮಾತು ಅಸಖ್ಯ ಬೆಳೆಸಿದ್ದು ಮಾರಾಟಕ್ಕೋಸ್ಕರನೇ ಹಾಳ ತಲೆ ಇಲ್ಲ ಆಡೋರಿಗೆ ಮಾರಾಟಕ್ಕೆ ಮಾತಾಡದಂತೆ ಅಷ್ಟೇ ಅಲ್ಲ ಅದು ದಕ್ಷಿಣ ಅಂತಾಗಲ್ಲ ಉಡುಗೆರೆ ಅಂತಾಗೋಲ್ಲ ದೌರ್ಜನ್ಯ ಅಂತಾಗುತ್ತೆ ಆ ರೀತಿಯಲ್ಲಲ್ಲಲ್ಲ ಸಂತೋಷದಿಂದಾಗಿ ತನ್ನ ಇಲ್ಲಿ ಇದ್ದದ್ದನ್ನು ಮಗಳು ಹಳೆಯಂದಿರಿಗೆ ಬೇಕಾದಾಗ ಅವಟ್ರೆ ಅದು ಸಂತೋಷ ಆಗಿದೆ ಕೊಟ್ಟರೆ ಹೋಗಬೇಕು ಇಲ್ಲೇ ಇದ್ದರೆ ಅದನ್ನು ದೌರ್ಜನ್ಯ ಆಗುತ್ತೆ ಅದನ್ನು ತಿಳ್ಕೊಳ್ಳೋದಲ್ಲ ಆ ಸಂತೋಷದಿಂದಾಗಿ ಅದನ್ನೆಲ್ಲ ಮುಂದಾ ಸಮೇತಮ್ಮ ರಮಯಾಮ ಪರಮಾತ್ಮನ ನೋಡ್ತಾ ಆ ಜೋಡಿಯನ್ನು ನೋಡ್ತಾ ಆನಂದ ಉದ್ರೇಕಾಗಿ ಏನು ಕೊಡಲಿ ಏನು ಕೊಡಲಿ ಇದು ಕೊಡ್ತೇನೆ ಇದು ಕೊಡ್ತೇನೆ ಬೇಕಾದ ತೂರ್ತಾ ಇತ್ತ ಅಕ್ರಮದ ಅವರ ಅಲಂಕರಣಾದಿಗಳನ್ನೆಲ್ಲ ನೋಡಿರ್ತಕ್ಕಂತಹ ಆ ಪಟ್ಟಣದ ಜನ ಹುಣದಾಡ್ತಾ ಇದ್ದಾರೆ ತಾವು ಉಡುಗೊರೆಗಳು ಕುಂತ ತಮ್ಮಲ್ಲಿ ಏನು ಅಮೌಲ್ಯ ವಸ್ತು ಇತ್ತು ತಂದು ಸಮರ್ಪಣೆ ಮಾಡ್ತಾ ಇದ್ದಾರೆ ಪ್ರಿಯಾಣಿ ವಸ್ತ್ರ ಪುಂಜರ ಏನೇನು ಕೊಟ್ಟರು ಪ್ರಿಯಾಣಿ ಅಮೌಲ್ಯವಾದಂತಹ ಹಾಗೆಲ್ಲ ಕೆಲವು ಕೆಲವು ಆ ದೇಶದ್ದೇ ವಸ್ತ್ರ ಅಂತ ಇರ್ತಿತ್ತು ಎಲ್ಲಾ ದೇಶದ್ದು ಎಲ್ಲ ಕಡೆ ಬರುತ್ತೆ ಎಲ್ಲ ಕಲಬಿರಿಕೆ ಈಗ ಹಾಗೆಲ್ಲ ಒಳ್ಳೆ ರೇಷ್ಮೆ ಸೀರೆ ಅಂದ್ರೆ ಮೈಸೂರು ಸಿಲ್ಕ್ ಸ್ಯಾರಿ ಅಲ್ಲಿಂದ ತೊಗೊಂಡ್ರೆ ಅದು ಚಂದ ಮೊಳಕಾಲ್ಪುರ್ ಸೀರೆ ಅಂತ ಇವೆಲ್ಲ ಹಾಗೆ ಅಲ್ಲಿದ್ದೇ ಬಟ್ಟೆ ಬೇರೆ ಈ ಧಾವಳಿಗೆ ಹಿಳಿ ಎಲ್ಲ ಉಣ್ಣೆ ವಸ್ತ್ರ ಅದ ಆ ಕಡೆ ಉತ್ತರ ದೇಶದಿಂದ ಬಂದರೆ ಬಹಳ ಚಂದ ಅಂತಹ ರಗ್ಗು ಹೋಗಿತ್ತು ಆ ರೀತಿಯಲ್ಲಿ ಅವರಿಗೆ ಅತ್ಯಂತ ಪ್ರಿಯವಾಗುವಂತಹ ವಸ್ತ್ರಗಳನ್ನು ರಥಗಳನ್ನು ಸಕುಂಜರ ಆನೆಗಳನ್ನು ಅಥವಾ ಸಕುಂಜರಾನ್ ರಥರಿಂದ ದೊಡ್ಡ ದೊಡ್ಡ ರಥ ಎಂಥ ರಥ ಈ ಬ್ರಹ್ಮೋತ್ಸವದಲ್ಲಿ ಎಳಿತಾರಲ್ಲ ಅಂಥ ರಥ ಅಂಥ ರಥ ಈ ಕುದುರೆ ಎಳಿಯಲಿಕ್ಕಾಗಲ್ಲ ಅದನ್ನು ಅದನ್ನೇನಿದ್ರು ಎವಳ ಆನೆ ಕಟ್ಟಿಬಿಡಬೇಕು ಎವಳು ಆನೆ ಹೇಳ್ಕೊಂಡು ಹೋಗುತ್ತೆ ಇದಂಥದ್ದು ಇಂಥ ಇವತ್ತಲ್ಲಿ ನಾವು ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಎಲ್ಲಾ ಯಾವತ್ತೋ ಎಲ್ಲ ನಾಶ ಆಗಿ ಉಳ್ಕೊಂಡ್ಬಿಟ್ಟಿದೆ ಉಳ್ಕೊಂಡಿರೋದನ್ನು ಒಂದಷ್ಟನ್ನು ಏನು ನೋಡ್ತಾ ಇಲ್ಲಿ ಮೈಸೂರಲ್ಲಿ ಒಂದಿಟ್ಟು ಹಿಂಗೆ ಹೋಗಿ ಹಿಂಗೆ ಬರ್ತಾ ಇರೋದು ಬನ್ನಿ ಮಂಟಪಕ್ಕೆ ಅಷ್ಟೇ ಅದೇ ಭಾರಿ ಉತ್ಸವ ಆದರೆ ಆನೆಗಳು ಎಳಿತಿದ್ದ ರಥ ಇತ್ತು ಅನ್ನೋದಕ್ಕೆ ಗುರುಹು ಕಲ್ಲಿನ ರಥ ಹಂಪೆಯಲ್ಲಿ ಕಲ್ಲಿನ ರಥ ಮನೆ ಎಳೆಯುವುದು ಆನೆಗಳೇ ನೋಡಿದ್ರೆ ಗೊತ್ತಾಗುತ್ತೆ ಅದು ಕ್ರಮದಲ್ಲಿ ಅದೊಂದೇ ಕಡೆಯಲ್ಲ ಅನೇಕ ಕಡೆಯಲ್ಲಿ ಶಿಲ್ಪಕಲಾದಲ್ಲಿ ಸುಮ್ಮನೆ ಆದರೆ ಚಿತ್ರಗಳನ್ನು ನೋಡ್ತೇವೆ ನಾವು ಅಷ್ಟಾರು ಗಮನಿಸ್ಬೋದು ಅದು ಸಕುಂಜರ ಪರಾರ್ಘ್ಯ ರತ್ನ ಅನ್ಯ ಕೆಲಸಿತು ಅದರಂತೆ ಅನರ್ಘ್ಯ ರತ್ನಗಳು ಸುಮ್ಮನೆ ಅದನ್ನು ಮನೆಯಲ್ಲಿಟ್ಟಿದ್ದರೆ ನೀವು ಬೇರೆ ದೀಪದ ವ್ಯವಸ್ಥೆಯಿಂದ ಹಗಲು ರಾತ್ರಿ ಬೆಳಕು ಬರ್ತಾ ಇರೋದು ಅಂಥಂತಹ ರತ್ನಗಳು ರತ್ನದ ಆಭರಣಗಳು ಅವುಗಳನ್ನು ದದವು ಚಕನ್ಯಾತ್ರಯ ಮುಕ್ತ ಸದಾ ಸರಾಮರಜೇಭ್ಯ ಆಗಲೇ ಇನ್ನೂ ಕನ್ಯಾರತ್ನವನ್ನು ಮೂರು ಜನ ಗುರುಬಿಳ ಶ್ರುತಿಕೀರ್ತಿ ಮಾಂಡವಿ ಮೂರು ಜನರನ್ನು ಲಕ್ಷ್ಮಣ ಭರತ ಶತ್ರುಘ್ನರಿಗೆ ಕೊಟ್ಟು ಮತ್ತೆ ಮದುವೆ ಮಾಡಿತ್ತು ಒಟ್ಟಿಗೆ ಒಂದೇ ಮುಹೂರ್ತದಲ್ಲಾಗಿಲ್ಲ ಬೇರೆ ಬೇರೆ ಮುಹೂರ್ತದಲ್ಲಾಗಿದೆ ಅದಕ್ಕೆ ಆಚಾರೀತಿಯಲ್ಲಿ ತಿಳಿಸಿಕೊಟ್ಟು ಮಹೋತ್ಸವ ತ್ವನುಭೂಯ ದೇವತಾ ನರಶ್ಚ ಸರ್ವೇ ಪ್ರೈಯುತಾ ಪಿತಾಚ ರಾಮ ಸುತೈಸ್ ಸಮನ್ವಿ ಯಯಾ ಅಯೋಧ್ಯತ ದೊಡ್ಡ ಉತ್ಸವ ಅದನ್ನು ಕೇಳಬೇಕಾ ರಮಾನಾರಾಯಣ ಸನ್ನಿಧಾನ ಇದ್ದರೆ ಅವರ ಅನುಗ್ರಹಕ್ಕೆ ಪಾತ್ರಲ್ಲಾದವರು ಏನಾರ ಕಾರ್ಯಕ್ರಮ ನಡೆಸಿದರೆ ಅದು ನೋಡ್ಲಿಕ್ಕೆ ಕಣ್ಣು ಸಾಲ್ದು ಅಂತಾರೆ ಭಕ್ತಾನುಗ್ರಹಕಾರಕರಾಗಿ ಗೊಂದು ನಿಂತು ತಮ್ಮೆದುರ ತಮ್ಮ ತಮ್ಮಂದಿರ ಅನೇಕ ತರಹದ ಅಂದರೆ ಇದು ಒಂದು ವಿವಾಹ ಮೂರಾಯಿತು ನಾಲ್ಕಾಯಿತು ಅದು ಕೋಲಿಸಿದ್ದರೆ ಅಂದರೆ ಆ ಕಲ್ಯಾಣೋತ್ಸವ ಪಟ್ಟಿ ಪಟ್ಟಿಯಾಗಿ ಬೆಳೀತು ಇಂತಹ ಕಲ್ಯಾಣ ಉತ್ಸವವನ್ನು ಎಲ್ಲ ಕೇಳೋದರಿಂದಾಗಿ ಮನೆಯಲ್ಲಿ ಕಲ್ಯಾಣೋತ್ಸವಗಳಾಗ್ತಾವೆ ಅಂತಾರೆ ಅಂಥ ಅದ್ಭುತವಾದ ಪ್ರಕರಣಗಳಿವಲ್ಲ ಅಂತಹದ್ದನ್ನು ತೋರಿಸಿ ಅವೆಲ್ಲ ಬೇಕಾಕ್ಷ ತರಹದಲ್ಲೆಲ್ಲ ನಡೀತಾರೆ ಮೂರು ಜನರ ವಿವಾಹ ಇದೆಲ್ಲ ಅನುಭವಿಸಿಕೊಂಡು ಯಾರು ಬರೀ ಮನುಷ್ಯರಲ್ಲ ಅಲ್ಲಿ ಬಂದಿದ್ದ ರಾಜಾದಿರಾಗಿರೋರು ಅಲ್ಲ ದೇವತಾಶ್ಚ ದೇವತೆಗಳು ಕೂಡ ಆ ಉತ್ಸವವನ್ನು ಮುಗಿಸಿಕೊಂಡು ಪ್ರಯೆಯುಹು ಯಥಾಗತಂ ಹ್ಯಾಗ ಬಂದಿದ್ರು ಹಾಗೆ ಹಾಗೆ ಹೊರಟುಬಿಟ್ರು ಎಲ್ಲೆಲ್ಲಿಂದ ಬಂದಿದ್ರು ಅಲ್ಲಲ್ಲೇ ಹೊರಟರು ಪಿತಾಚಾರ ಮತ್ಸ್ಯ ಸುತೈ ಸಮನ್ವಿತ ಆಯ್ತಲ್ಲಪ್ಪ ಜನಕರಾಜರೇ ಭಾಳ ಮಾಡಿದ್ರು ಬೇಕಾದ್ದಾಗಿದೆ ಇನ್ನು ನಮ್ಮ ನಮ್ಮ ಮೂರುಗೆ ಹೋಗ್ತೇವೆ ಅಂತ ಬೀಗಲ ಅದು ಮುಗಿಸ್ಕೊಂಡು ತಾವು ಹೊರಟು ಎಷ್ಟು ಸಪೊತ್ತು ಇವರಾಗಲೇ ಅಲ್ಲಿಂದ ಹೊರಟವರು ಅಯೋಧ್ಯ ಪುಟ್ಟಣ ಮುಟ್ಟುಬಿಟ್ಟಿದ್ದಾರೆ ಮಿಥಿಲಾದಿಂದ ಮಿಥಿಲೆಯಿಂದ ಇವತ್ತಿಗೂ ಅಯೋಧ್ಯ ಅಯೋಧ್ಯೆಯಾಗಿ ಉಳಿದಿದೆ ಬೇರೆ ಹೆಸರು ಬರಲಿಲ್ಲ ಅದಕ್ಕೆ ವಿವಾದ ಇರೋದರಿಂದ ಯಾವುದು ಅಯೋಧ್ಯ ಇವತ್ತು ನೇಪಾಳ ಆಯಿತು ಇದು ಮಿಥಿಲ ಅದ ನೇಪಾಳ ನೇಪಾಳದಿಂದ ಅಯೋಧ್ಯ ಬಹಳ ಹತ್ರದ್ದೇನು ಪ್ರದೇಶ ಅಲ್ಲ ಅಲ್ಲಿಂದ ಇವರು ಹೊರಟಿದ್ದಾರೆ ಆ ಸಂಪತ್ತನ್ನೆಲ್ಲ ತಗೊಂಡು ರಾಜ ಇಷ್ಟು ವಿಚಿತ್ರ ಅಂದರೆ ಇಲ್ಲಿ ಬಂದು ಎಷ್ಟೋ ಜನ ಅಯೋಧ್ಯ ಪಟ್ಟಣದ ಸೇರ್ತಾ ಇದ್ರು ಅಲ್ಲಿ ಇನ್ನೂ ಎಷ್ಟೋ ಜನ ಹೊರಟೇ ಇರಲಿಲ್ಲವಂತೆ ಅಷ್ಟು ದೊಡ್ಡ ಸಂಪತ್ತಿತ್ತು ಅಂತ ಅದನ್ನ ಚಿತ್ರಣ ಮಾಡಿದ್ದಾರೆ ಇಷ್ಟು ಬೇಕಾಷ್ಟು ತೂಲ್ ಬಿಟ್ಟಿದ್ದಾರೆ ತಗೊಂಡು ಬರ್ತಾ ಇರೋಣ ತದಂತರೇ ಸೋತದರ್ಶ ಭಾಗಂ ಸಹಸ್ರ ಲಕ್ಷ್ಮಿ ಮಂಡಲೇ ಧನುರ್ಧರಂ ದೀಪ್ತ ಪರಶ್ರಧಾಯುಧ ಒಬ್ಬ ವ್ಯಕ್ತಿ ಬಂದಂತೆ ಇದೊಂದು ಪ್ರಕಾರ ನಡೀತು ಮಧ್ಯದ ಸ್ವಲ್ಪ ದೀರ್ಘವಾಗಿ ನಿರ್ಣಯ ಕೊಡುತ್ತಾರೆ ಆಚಾರ್ಯು ದಾರಿಯಲ್ಲಿ ಬರ್ತಾ ಇದ್ದಾರೆ ಮಧ್ಯ ದಾರಿ ಮಧ್ಯದಲ್ಲಿ ಕಾಡು ಬರ್ತಾವೆ ಅಂತಹ ದಾರಿಯಲ್ಲಿ ಬರ್ತಾ ಯಾಕೋ ಇದ್ದಕ್ಕಿದ್ದ ಹಾಗೆ ಅದನ್ನೆಲ್ಲ ಸಂಗ್ರಹ ರಾಮಾಯಣ ಕೇಳಬೇಕು ವಾಲ್ಮೀಕಿ ರಾಮಾಯಣ ಭಾಳ ಚೆನ್ನಾಗಿ ಸೊಸಾಗಿ ನಿರೂಪಣೆ ಮಾಡಿದ್ದಾರೆ ಇದ್ದಕ್ಕಿದ್ದಾಗೆ ಹಕ್ಕಿ ಪಕ್ಷಿ ಎಲ್ಲ ಎಲ್ಲ ಎಡಗಡೆ ಕೊಡೋದು ಎಲ್ಲ ಎಡ ಕೂಡ್ತಾ ಇದ್ರು ಎಡಕ್ಕೆ ಸರಿತಾ ಇದ್ದಾರೆ ಇದ್ದಕ್ಕಿದ್ದ ಹಾಗೆ ದುರ್ದಿನ ಆವರಣ ಆಯ್ತು ದುರ್ದಿನ ಅಂತಂದರೆ ಮೇಘ ಚನ್ನು ಹಿನ್ನಿ ದುರ್ದಿನ ಮೇಘ ಆವೃತವಾಯಿತು ಇದಕ್ಕಿದ್ದಾಗೆ ಒಳ್ಳೆ ಮಧ್ಯಾಹ್ನ ಕಾಲ ಊಟಗಿಟ್ಟ ಕೂರಿಸಿಕೊಂಡು ಬರ್ತಾ ಬರುವ ಹೊತ್ತಿಗೆ ಕತ್ತಲಾಗುತ್ತ ಪೂರ ಕತ್ತಲಾಗೋ ಆ ಕತ್ತಲಾಗುತ್ತೆ ಬಿರುಗಾಳಿ ಬಿಸ್ತಾ ಇದೆ ಎಲ್ಲ ಎಳಗಡೆಗೆ ಇದೆ ಗಾಡಿ ಇಲ್ಲ ಪುಷಪ್ರಗಳು ಏನೇನೋ ಉಚಿತ ಲಾಬರಿ ಆಗಲಿ ಕೇಳಬೇಕು ಅಂತ ಅದೆಲ್ಲ ನಡೆದು ಹೋಯಿತು ದಶರಥ ರಾಜರು ವಸಿಷ್ಠರು ಪಕ್ಕ ಕೂತಿದ್ದಾರೆ ವಸಿಷ್ಠರನ್ನು ಕೇಳ್ಕೊಳ್ತಾರೆ ಪುರಪುರೋಹಿತರು ಅವ್ರ ಒಂದು ಆಸನ ಏನಿರಬೇಕು ಇಲ್ಲಿ ಕೆಳಗೆ ಕೂತಿರ್ಬೇಕು ವಸಿಷ್ಠರೇ ಯಾಕೋ ಹೀಗಾಗ್ತಾ ಇದೆ ಏನಾಗ್ತಾ ಇದೆ ಅದು ಪಾಯಿ ಏನೋ ಆಗ್ತಾ ಇದೆ ಅಂತ ಅವ್ರು ಏನೋ ಲೆಕ್ಕಾಚಾರ ಮಾಡಲಿಕ್ಕೆ ಶುರು ಮಾಡಿದ್ರು ಅಟ್ಟೆ ಶುರು ಮಾಡ್ತಾ ಇದ್ದರೆ ಮುಂಚೋಡಿಲಿಕ್ಕೆ ಶುರುವಾಯ್ತದೆ ಆ ಆಕಾಶದಿಂದೆಲ್ಲ ಕೆಳಗಡೆಯಿಂದ ಮುಂಚೋಡಿತಾ ಇದೆ ಏನು ಮುಂಚು ಅಂತ ನೋಡಿದ್ರೆ ಸಹಸ್ರ ಲಕ್ಷ ದೀದಿತಿ ಆ ದೀದಿತಿ ಅಂತ ಕಾಂತಿ ಸಾವಿರ ಸೂರ್ಯರು ಅಥವಾ ಲಕ್ಷ ಸೂರ್ಯರು ಅನಿತ ಸೂರ್ಯರು ಅವರುಗಳ ಕಾಂತಿ ಆಗಿದೆಯೋ ಹಾಗೆ ಅಂದರೆ ಒಬ್ಬರಿಗೆ ಎಷ್ಟು ತೋರಿಸಿದ್ದಲ್ಲ ಯಾರ್ಯಾರಿಗೆ ಎಷ್ಟೆಷ್ಟು ತೋ ನೋಡಲಿಕ್ಕೆ ಯೋಗ್ಯತೆ ಇದೆ ಅಂತಂತವ್ರಿಗೆ ಅಷ್ಟು ಆ ಕ್ರಮದಲ್ಲಿ ಹಸಿಯಾಗಿ ಇನ್ನು ರಕ್ತ ಸರಿಯಾಗಿ ತೊಳೆದೇ ಇಲ್ಲ ಆಕ್ರಮದಲ್ಲಿರುವಂತಹ ಹಸಿ ರಕ್ತದ ವಾಸನೆ ಬರೋ ಕೊಡದಿ ಎಡುಗೆ ಎಲ್ಬಿಲ್ಲು ಎಲ್ಲರೂ ಹಿಡ್ಕೊಂಡ್ಬಿಟ್ಟಿದ್ದಾರೆ ಇಂತಹ ಎತ್ತರದ ಗಾತ್ರದ ದಿಮಿಲಕ್ಷಣ ಸಂಪನ್ನ ತೇಜಸ್ವಿ ಸಾಕ್ಷಾತ್ ಪರಶುರಾಮ ಪರಶುರಾಮ ದೇವರು ಬರ್ತಾ ಇದ್ದಾರೆ ನಡಿಗೋಗ್ಬಿಡ್ತು ದಶರಥ ಮಹಾರಾಜರಿಗೆ ಆ ಥರ ಬರ್ತಾರೆ ಅಂತ ಮೊದಲೇ ಸುದ್ದಿ ಗೊತ್ತಾದಾಗೆಲ್ಲ ಮದುವೆ ಮಾಡಿಕೊಳ್ತಾ ಇದ್ರು ಇಂಥ ಬೇರೆ ಕಡೆಯಲ್ಲಿದೆ ರಾಮಾಯಣದಲ್ಲಿ ಪರಶುರಾಮ ದೇವರು ಬರ್ತಾರೆ ಅಂತ ಗೊತ್ತಾದ್ರೆ ಮದುವೆ ಮಂಟಪದಲ್ಲಿ ಇರ್ತಿದ್ರಂತ ಅದೊಂದು ನಿಯಮ ಮದುವೆ ಮಂಟಪದಲ್ಲಿ ಇದ್ದರೆ ನಾನು ಅವ್ರನ್ನ ಏನು ಮಾಡಲ್ಲ ನೀವು ಪರಶುರಾಮ ದೇವರ ಹಾಗೆಲ್ಲ ವಿಕಾಶ ಆಟ ಕಟ್ಟಿದ್ದ ಪರಮಾತ್ಮ ಮದುವೆ ಮಾಡ್ಕೊಂಡ್ಬಿಡೋರು ಈಗ ಸುಮಾರು ಮದುವೆ ಆಗಿರ್ತಾರಂತೆ ಈತನ ಪರಶುರಾಮ ಅಂತ ದಶರಥರಾಗಬೇಕು ಇಲ್ಲಿ ವಿಚಿತ್ರ ಸುದ್ದಿ ಗೊತ್ತಾಗಲೇ ಎದುರಿಗೆ ಬಂದ್ಬಿಟ್ಟು ಇದ್ದಕ್ಕಿದ್ದಾಗಿ ವಿವಾಹ ಸಮಾನಮರಕ್ಷ್ಮಿ ಮಂಡಲೇ ಅಂದ್ರೆ ಹೊರಗಡೆಯಲ್ಲೆಲ್ಲ ಕತ್ತಲು ಇವರಿಂದ ಬೇರೆ ಕಡೆಗೆ ಬೆಳಕು ಚೆಲ್ತಾ ಇದೆ ಿಭರಿತರಾದವರು ಪ್ರಣಿಪತ್ಯಷ ಅವ ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಇದ್ದವರಿಗೆ ಅವನು ಯಾರು ತೋರಿಸ್ಬೇಕು ನಾವು ಬಂದಿದ್ದೇನೆ ನಾನು ಯಾರು ಆತ ಯಾರು ಎಲ್ಲರನ್ನೂ ತೋರಿಸ್ಬಿಡ್ತೇನೆ ಇವತ್ತು ಅಂತ ಹಾಗೆ ಬಂದಿರೋರು ಅದು ದೃಷ್ಟಾಂತಗಳಿಂದ ಅರ್ಥ ಮಾಡಿಸಲಿಕ್ಕೆ ಆದರೆ ಸ್ಪರ್ಧೆ ಮಾಡಿದಂತೆ ನೋಡಿ ನಾ ಹೆಚ್ಚು ನೀ ಹೆಚ್ಚೋ ನಾ ನಾರಾಯಣ ಸ್ವರೂಪ ನೀನು ಹೌದಾ ಅಲ್ಲ ನೋಡ್ತೇನೆ ಏನು ದೊಡ್ಡ ಬಿಲ್ ಮುರಿದ್ಬಿಟ್ರೆ ನೀನು ನೋಡಿ ಇನ್ನೊಂದು ಬಿಲ್ ಇದೆ ಇದು ಹೇಳ್ಕೊಂಡು ನೋಡೋಣ ಹೀಗೆಲ್ಲ ಹೇಳಲಿಕ್ಕೆ ಎಂತ ಬರ್ತಾ ಇರೋಚರೂ ಅದು ನಮೇ ಸುತ ಹಂತು ಮಹಾ ಪ್ರಭೋ ವಯೋಗತ ಸೇತ್ಯುತ ಸ ಸುತಾತ್ರಯಂತೆ ಪ್ರದದಾ ರಾಘವಂ ರಣ ಸ್ಥಿತ ದ್ರಷ್ಟು ಮಹಾ ಯಾ ಗತ್ವಸ್ವ್ಯಂ ಭಾಳ ಚೆನ್ನಾಗಿ ಮಾತಾಡ್ತಿರೋಂಥ ಕಾಲಕ್ಕೆ ಓಡೋ ಕಾಲೇ ಹುಟ್ಬಿಟ್ರು ದಶರಥ ಮಹಾರಾಜು ಸ್ವಾಮಿ ಏನು ಮಾಡಬೇಡಿ ಮದುವೆ ಇರ್ತಿದ್ರೆ ಏನು ಮಾಡೋಲ್ಲ ಅಂತಂದಿದ್ರಿ ಮದುವೆಯಲ್ಲೇ ಇರ್ತಿದ್ರು ಮುಂದೆ ಬಂದಿದ್ದಾರಷ್ಟೇ ಈಗಿನ ಮದುವೆ ಆಗಿಲ್ಲೋ ಏನು ಮಾಡಬೇಡಿ ನನ್ನ ಮಕ್ಕಳು ನನಗೆ ವಯಸ್ಸಾಗಿ ಹೋಗ್ಬಿಟ್ಟಿದ್ದೀವಿ ನನಗೆ ವಯಸ್ಸಾದಾಗ ನನ್ನ ಮಕ್ಕಳಿಗೆ ಏನಾರು ತೊಂದರೆ ಮಾಡಿಬಿಟ್ರೆ ನಾ ಎಲ್ಲಿಗೆ ಹೋಗಲಿ ಅಂದ್ ನನಗೆ ತೊಂದರೆ ಆಗಿಬಿಡುತ್ತೆ ಹಾಗೆಲ್ಲ ಮಾಡಬೇಡ್ರಿ ಅಂತ ಕೇಳಿಕೊಳ್ಳೋಣ ಕೇಳ್ಕೊಂಡಿದ್ದಕ್ಕೆ ಪರಶುರಾಮ ದೇವರಂದ್ರಂತೆ ಆಗ ನಿನಗೆ ಮಕ್ಕಳು ಬೇಕು ತಾನೇ ನಿನಗೆ ಮೂಳನ್ನು ಕೊಟ್ಟಿದ್ದಿತ್ತು ಮಕ್ಕಳು ಹೌದ್ ನಿನಗೆ ಈ ಒಂದು ದೊಡ್ಡವನ್ ಬಿಟ್ಟುಬಿಡು ಅವನು ರಣರಂಗದಲ್ಲಿ ನೋಡ್ಲಿಕ್ಕೆ ಬಂದಿದ್ದೇನೆ ನಾನು ಏನೋ ಬಿಲ್ ಮುರಿದಂತೆ ಏನ್ ಪರಾಕ್ರಮ ನನ್ನ ಹೆಸರು ಇಟ್ಟುಕೊಂಡಿದ್ದಾನಂತ ಅವನು ಏನ್ ಹೆಸರಿಟ್ಟಿದ್ದೆ ಅವನಿಗೆ ರಾಮ ಅಂತ ಹೌದ್ ಅವನು ನನಗೆ ಪೈಪೋಟಿ ಮಾಡಿದ್ದಾನಂತ ಅವನು ನನ್ನ ಹೆಸರಿಟ್ಟುಕೊಂಡು ಈ ಆಟ ಕಟ್ತಾ ಇರೋದು ನೋಡಿಬಿಟ್ರೆ ಅವತ ಯಾರೋ ಬೇರೆ ಈತ ಯಾರೋ ಬೇರೆ ಎಂತ ನೋಡ್ಬೇಕು ಹೀಗೆಲ್ಲ ಆಟ ಕಟ್ಟಿ ಪರಮಾತ್ಮ ಘಾಬರಿ ಪುಡಿಸಿ ಅವರಿಗೆಲ್ಲ ಎದುರಿಸಿ ನೋಡಿಬಿಡ್ತೇನೆ ನಾನು ಯಾರು ತಾನಡಿಯವನು ಕಾಲು ಹೇಳ್ಕೊಂಡ್ರೆ ಕಾಲು ಎಳ್ಕೊಂಡು ಮುಂದಕ್ಕೆ ಹೋದಂತೂ ಸೀದ ಬರೋಣ ರಾಮಚಂದ್ರದೇವು ಸೀತಾಸಮೇತರಾಗಿ ಮುಂಚೆನೆ ರಥ ಇಳಿದು ಬರೋಣ ಮೊದಲು ನಮಸ್ಕಾರ ಮಾಡ್ತಾರೆ ನಮಸ್ಕಾರ ಎಲ್ಲ ಬಿಡು ಸೈತ ಮುತ ಮೃಗುತ್ತಮ ಮೃಗು ತಮ ಪ್ರಾಹ ನಿಜಾಂತನು ಮನಿಹಿ ತನ್ನದೇ ಇನ್ನೊಂದು ರೂಪ ಅಂತಾನೇ ಮಾತಾಡ್ತಾ ಇದ್ದಾರೆ ಅಭೇದವಜ್ಞೇಶ್ವರ ಶಂಪರಂ ಪುರಾತನೋಹಂ ಹರಿರೇಶ ಇತ್ಯಪೀಹಿ ಅಲ್ಲಿ ಎರಡು ಅಂಶ ತೋರಿಸಬೇಕಾಗಿದೆ ನಾನು ರಾಮಚಂದ್ರ ಇಬ್ಬರು ಹರಿಯದ್ದೇ ರೂಪವಿಶೇಷ ನಮ್ಮ ಐಕ್ಯ ಇದೆ ಸರ್ವಥಾ ವಿಶೇಷ ವೇದ ಇದನ್ನು ತೋರಿಸಿಕೊಡಬೇಕಾಗಿದೆ ತೋರಿಸ್ಬೇಕೋಸ್ಕರವಾಗಿ ಇವೆಲ್ಲ ಆಟ ಕಟ್ಟುತ್ತಾ ಇದ್ದೆ ಅವೆಲ್ಲ ಗಾಬರಿಯಾಗಿ ಎರಡು ರಕ್ಷಕುಟ್ಟಿ ಈ ಕಡೆ ಅಂತ ಇಷ್ಟೆಲ್ಲ ಮಾಡ್ತಾ ಇರೋದು ನಾನು ಅತ್ಯಂತ ಪ್ರಾಚೀನನಾದ ಶ್ರೀಹರಿಯೇ ಬೇರೆ ಅಲ್ಲ ಶೃಣಶ್ವರಾಮತ್ವಮೆ ಹೋದಿ ತಮ್ಮಯ್ಯ ಧನುರ್ವಯಂ ರಾಮ ನಮಸ್ಕಾರ ಮಾಡಿ ಒಗ್ಗೊಂಡು ನಿಂತಿದ್ದಾನೆ ಬ್ರಾಹ್ಮಣ ಎದುರುಗಡೆ ಹೇಗಿರ್ಬೇಕು ರಾಮ ರಾಮರೂಪದಲ್ಲಿ ನಿಂತಿರೋಣ ಪುರುಷರಾಮ ರೂಪದಲ್ಲಿ ಗದರಿಸ್ತಾ ಇದ್ದಾನೆ ಯಷ್ಟುಗಾಂಭೀರ್ಯ ಅಲ್ಲೂ ಮಾತಾಡುತ್ತಾ ರಾಮ ನೀನ್ ಬೆಲ್ ಮುರಿದಿಯಲ್ಲ ಸ್ವಲ್ಪ ಕತೆ ಹೇಳ್ತೀರಿ ಕೇಳು ಹಿಂದೆ ಎರಡು ಬಿಲ್ಲು ಬಂದಿತ್ತು ಏನ ಬಿಲ್ಲು ರಮಾಪತಿ ಉಮಾಪತಿ ರಮಾತಿ ಇಬ್ಬರಿದ್ದಾರೆ ಕೇಳಿದ್ಯ ಕ್ರಮ ಉಮಾಪತಿ ಮಹರ್ತೃದೇವರು ರಮಾಪತಿ ನಾರಾಯಣ ಇವರಿಬ್ರು ಕೂಡ ಅವನೊಂದು ಬಿಲ್ ಹೇಳ್ಕೊಂಡು ನಿಂತಿದ್ರು ಆ ಸಂದರ್ಭ ಹಿಂದೆ ದೇವತೆಗಳಲ್ಲ ದಾತು ಲೋಕಸ್ಯ ನಿರ್ಚಿಭೀ ಸಮರ್ಥಿತ ಹರಿಶಂಕರೌ ಸುರೈ ರಣೇಸ್ಥಿತ ಸಮರ್ಥಯಾಮತ್ರ ನಿದರ್ಶನಾರ್ಥಿನ ಆ ಕಾರಕ್ಕೆ ನಿದರ್ಶನ ದೃಷ್ಟಾಂತ ನೋಡಬೇಕು ನಾವು ನಿಮ್ಮಿಬ್ಬರಲ್ಲಿ ಯಾರು ಹಿರಿಯರು ನೀವಿಬ್ಬರು ರಣರಂಗದಲ್ಲಿ ನಿಂತ್ಕೋಬೇಕು ನೀವು ಕಾದಾಡಬೇಕು ಬಲದಲ್ಲಿ ಯಾರು ಹೆಚ್ಚು ಮುಂತ ದೇವತೆಗಳಲ್ಲಿ ಪರೀಕ್ಷೆನೇ ಹಾಗೆ ದೇವತೆಗಳಲ್ಲೆಲ್ಲ ಹಿಂದೆ ಹೇಳಿದಂತೆ ಅವರೆಲ್ಲ ಬಲಜ್ಯೇಷ್ಠರು ಯಾರೋ ಅವರೇ ಎಲ್ಲದರಲ್ಲೂ ಶ್ರೇಷ್ಠರು ಮುಂತ ನೋಡೋದು ಅಂದಮೇಲೆ ನಿಮ್ಮಿಬ್ಬರಲ್ಲಿ ಬಲ ಯಾರು ನಾವು ನೋಡಬೇಕಾಗಿದೆ ಅದರಿಂದಾಗಿ ನೀವೇನ್ ಮಾಡಬೇಕು ಇಬ್ರು ರಣರಂಗದಲ್ಲಿ ನಿಲ್ದಿ ವಿಶ್ವಕರ್ಮನಿಗೆ ಹೇಳಿಸಿ ಒಳ್ಳೆ ಅವರವರಿಗೆ ಅಳತೆಗೆ ತಕ್ಕಂತೆ ಎರಡು ಬಿಲ್ಲು ನಿರ್ಮಾಣ ಮಾಡಿಸಿದ್ರು ತಂದು ಒಬ್ಬೊಬ್ಬರಿಗೂ ಕೊಟ್ಟರು ಕೈಯಲ್ಲಿ ಹೇಳಿಕೊಂಡು ನಿಂತಿದ್ದಾರೆ ಇಬ್ಬರು ಕೂಡ ನಿಂತಾಗ ತಥೋಹಿ ಯುದ್ಧಾಯ ರಮೇಶ ಶಂಕರ ವ್ಯವಸ್ಥಿತೇಧನುಷಿ ಪ್ರಗೃಹ್ಯಥೋಂತರ ಈಶನಿಯಾಮಕೋಹರಿಹಿ ತಥೋಹರ್ಯ ಶಿಲೋಮೋಭೂತ್ ಶಂಕರ ಶಂಕರಾ ಯುದ್ಧ ಮಾಡಿದ್ಯಬ್ಬಾಳು ಮಾಡುವ ತಕ್ಷಣ ಇವರೇ ಬಿಲ್ಲಿ ಎತ್ತಕ್ಕೆ ಅಂತ ಹೋದ್ರು ಸುಮ್ಮನೆ ನಿಂತು ಸುಮಾರು ಹೊತ್ತು ನೋಡೋದು ಪರಮಾತ್ಮ ಅಲ್ವಾ ಯುದ್ಧನೆ ಮಾಡುವುದಲ್ಲಪ್ಪ ಬ್ರಹ್ಮಾದಿ ದೇವತೆಗಳೆಲ್ಲ ನಿಂತಿದ್ದಾರೆ ಯುದ್ಧನೆ ಮಾಡೋದ ನಾ ಏನ್ ಮಾಡಲಿ ಬೆನ್ನು ತಟ್ಟಿ ಬೇರೆಯವರಂದು ಹೋಗ್ತಾರೆ ತಟ್ಟಿ ಶಚಾಕೈವಾಭಿರೀಕ್ಷಿತ ಪ್ರಸ್ಪಂದಿತು ವಾ ಕುತೀವ ಯೋಧ ಒಳಗಡಿಯಲ್ಲಿ ನಿಯಾಮಕ ಶ್ರೀಹರಿನೇ ಅವರು ಪ್ರೇರಣೆ ಮಾಡಿದರೆ ಉಸಿರಾಡುತ್ತಾರೆ ಉಸಿರಾಡಲಿಕ್ಕೋ ಅಳ್ಳಾಡ್ಲಿಕ್ಕೋ ಅವನು ಪ್ರೇರಣೆ ಬೇಕು ಇನ್ನು ಆಮನೆಗಡೆ ಯುದ್ಧ ಮಾಡುತ್ತೇನೆ ಅಂತಂದ್ರೆ ಆಗತ್ತಾ ಹಾಗಲ್ಲ ಆಮೇಲೆ ತೋರಿಸಿಕೊಟ್ಟು ಶಿವಸ್ತದ ದೇವಗಣ ಸಮಸ್ತ ಶಶಂಸರು ಚೈರ ಜಗತೋ ಹರೇರ್ಬಲಂ ಆ ಕಾಲಕ್ಕೆ ಪ್ರತಿಯೊಬ್ಬರೂ ಕೂಡ ಅದನ್ನು ಕೊಂಡಾಡಿದರು ಅರುದ್ರ ದೇವರ ಆ ಅಸಾಮರ್ಥ್ಯವನ್ನು ಭಗವಂತ ಹೇಗೆ ತೋರಿಸಿದ ಅನ್ನೋದನ್ನು ಕೊಂಡಾಡಿ ಇಡೀ ಜಗತ್ತಿಗೆ ಭಗವಂತನಿಗೂ ರುದ್ರದೇವರಿಗೂ ಕೋಟಿ ಕೋಟಿ ಗುಣಗಳ ಆಂತರ್ಯ ಇದೆ ಅವರೊಬ್ಬರು ಸಾಮಾನ್ಯ ಜೀವರಷ್ಟೇ ನಮ್ಮೆಲ್ಲರ ದೃಷ್ಟಿಯಲ್ಲಿ ಅತ್ಯುನ್ನತರೇ ಹೊರತು ಭಗವಂತನ ದೃಷ್ಟಿಯಲ್ಲಿ ಲೆಕ್ಕಕ್ಕೆ ಬರೋಲ್ಲ ಅವರೆಲ್ಲ ಅಂಥವ್ರು ಕೋಟಿ ಗುಣದಿಂದ ಅಲ್ಪಳಾಗ್ತಾಳೆ ರಮಾದೇವರು ಆ ರಮಾದೇವಿಯದರಲ್ಲಿ ಬ್ರಹ್ಮಾದಿಗಳು ಕೋಟಿ ಜನ ಉರುಳು ಹೋಗ್ತಿರ್ತಾರೆ ಅಲ್ಲೇ ಅವರಿಗಿಂತ ಅಲ್ಪರಾಗಿ ಸಿಗುವವರು ರುದ್ರದೇವರು ಎಲ್ಲಿ ಲೆಕ್ಕ ಸಿಗಬೇಕು ಇವರೆಲ್ಲ ಇಲ್ಲ ಹೀಗೆ ತೋರಿಸ್ಕೊಟ್ಟು ಆ ಕಾಲಕ್ಕೆ ಜಗತ್ತೆಲ್ಲವೂ ಅರ್ಥ ಮಾಡಿಕೊಳ್ಳುತ್ತು ಯದೀರನೇ ವೇಷ ದ್ವಿನ ಶಂಕರ ಶಶಾಕನ ಪ್ರಶ್ವಸಿತು ಚ ಕಿಮತ್ರ ವಕ್ತವ್ಯಮತೋ ಹರೇರ್ವಲಂ ಹರಾತ್ಪರಂ ಸರ್ವತೆಯೇ ವಚೇತಿ ಏನೆಂದು ಹೇಳಿದರು ದೇವತೆಗಳೆಲ್ಲ ಆ ಕಾಲಕ್ಕೆ ಯಾವ ಭಗವಂತನ ಪ್ರೇರಣೆಯಿಲ್ಲದೆ ಇವರು ಉಸಿರಾಡೋದೇ ಇಲ್ಲವೋ ಉಸಿರಾಟ್ ಬಿಡಿಬೇಕಾಗಿದ್ದರೆ ಆತ ಬೇಕೋ ಅಂತಹ ನಿಲ್ಲಿಕು ಸಮರ್ಥರಾಗ್ತಾರ ನಿಂತು ಮೇಲೆ ಯುದ್ಧ ಅದಾಗೋದೇ ಅಲ್ಲ ಅದರಿಂದ ಹೇಳೋಷ್ಟೇ ಇಲ್ಲ ಪರಮಾತ್ಮನಿಗಿಂತ ಅತ್ಯಂತ ಕೋಟಿ ಗುಣಗಳಲ್ಲಿ ಅಧಮರಿದ್ದಾರೆ ಮಹರುದ್ರ ದೇವರು ಅವರಿಬ್ಬರಿಗೆ ಸಾಮ್ಯ ಚಿಂತನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ತುಂಬ ಆಂತರಿಯ ಇದ್ದಾಗ ಯಾರು ಸಾಮ್ಯ ಅಂತಂದರೆ ನಕ್ಕ ಬಿಡ್ತಾರಷ್ಟೇ ಇದು ದೇವತೆಗಳು ನಿಶ್ಚಯ ಮಾಡಿಕೊಂಡು ಇವತ್ತು ಎಷ್ಟೋ ಜನಕ್ಕೆ ಅರ್ಥ ಆಗಿಲ್ಲ ತ್ರಿಮೂರ್ತಿಗಳಿಂದ ಸಮಾನರು ಅಂದ್ರೂ ಸ್ವಲ್ಪ ರುದ್ರದೇವನೇ ಹೆಚ್ಚು ಅಂತನ್ನುವ अनेक मुख प्रपंच बहुत दुडदाद दे कूड़ा देवते दे नोड़ द्ञानी नोड़ अर्थमिकेड़ी याद दुराग्रह निर्णय माला हम निर्णय तथप्रणम्याशु जनाहर प्रसन्न दृष्ट्या हरिणा विवीक्षित जगाम कैलासमुश्य तु तवयाप्रभज्ञलोक सीधो अस्टादले स्वल हो ಪರಮಾತ್ಮ ಕಡೆಗೆ ಅದನ್ನು ಬಿಡ್ತಿರ್ಲಿಕ್ಕೇನೆ ಆ ದೃಷ್ಟಿ ಮತ್ತೆ ಎಲ್ಲ ಚೈತನ್ಯ ಬರ್ತವೆ ಮತ್ತು ಪ್ರೇರಣೆ ಮಾಡಿದೆ ಪರಮಾತ್ಮ ಗೊತ್ತಾದ ಒಮ್ಮನ್ನು ನಮಸ್ಕಾರ ಮಾಡಿದ್ದು ಸ್ವಾಮಿ ನಾ ಎದುರಿಗೆ ನಿಂತೆ ಹೇಗೆ ಮಾಡಿದೆ ಅಂತಲ್ಲ ಹೇಳ್ತಿರ್ಲಿಕ್ಕೆ ನಾಕ್ ಬಿಟ್ಟ ಅಷ್ಟೇ ಪ್ರಸನ್ನ ದೃಷ್ಟಿಯಿಂದ ನೋಡಿ ಆಗಲ್ಲ ಪಾನೆಡಿ ನಮೇಲೆ ಪ್ರಸನ್ನತಾ ನಮಗೆ ನನ್ನ ಎದುರಿಗೆ ಯುದ್ಧ ಮಾಡ್ತೀನಿ ನೀನು ಇನ್ಯಾವತ್ತೋ ಇವತ್ತಲ್ಲ ಆಮೇಲೆ ಯಾವತ್ತೋ ಅಂತೋ ಆವತ್ತು ನನ್ನ ಜೊತೆ ಯುದ್ಧಕ್ಕೆ ಬಂದು ನಿಂತುಕೊಂಡು ಹಿಂಗೆ ದೇಶ ಸಾಧಿಸ್ತಾ ಇದ್ರೆ ನನ್ನ ಸ್ವಾಮಿ ಆಗಲ್ಲ ಅದರ ಅಂತರೇ ಇವನ್ನ ಬಲ್ಲು ಯಾಕೆಲ್ಲರೂ ಯಾಕೆ ಅವರು ನಿಂತಿದ್ದಾರೆ ಇಡೀ ಜಗತ್ತಿಗೆ ಇದನ್ನೆಲ್ಲ ತೋರಿಸಿಕೊಡಬೇಕು ಅಂತ ಮನೋನಿ ಯಾವಾಗ ಎಲ್ಲ ಗೊತ್ತಿದೆ ಪರಮಾತ್ಮರಿಗೆ ಹೀಗಾಗಿ ತತ್ಕಾಲದಲ್ಲೇ ಪ್ರಸನ್ನ ದೃಷ್ಟಿಯಿಂದ ಅವನಿಗೆ ಹರಿಸಿ ಆರೋಪ ಹೌಕಾ ಅಂತ ಅನುಗ್ರಹ ಮಾಡಿದೆ ಎರಡು ದೃಷ್ಟಿಯಲ್ಲಿ ತೋರಿಸಿಕೊಟ್ಟಿದ್ದಲ್ಲಿಗೆ ಭಗವಂತನ ಉತ್ತಮತ್ವ ಅವನ ಎದುರುಗಡೆ ಏನು ಮಾಡಲಿಕ್ಕೆ ಆಗೋಲ್ಲ ಅವನ ಪ್ರೇರಣೆಯಲ್ಲದೆ ಇದ್ರೆ ಅವನ ಅನುಗ್ರಹದಿಂದ ಬಾಕಿ ಜೀವನ ನಡೀತಾ ಇದೆ ಎಲ್ಲ ತೋರಿಸಿಕೊಟ್ಟೆ ಪರಮಾತ್ಮ ಆಗ ಅವನ ಅಬಿಲು ಕೂಡ ಮನೆ ತಗೊಂಡು ನನಗೆ ಎಂತ ಮಾಡಿಸಿದ ಏನ್ ಮಾಡ್ಬೇಕು ಅನ್ನ ತೆ ತಗೊಂಡು ಹೊಟ್ಟು ಹೋದರು ಅಷ್ಟೇನೇ ಅದು ತಗೊಂಡು ಹೋಗಿದ್ದೀರಲ್ಲ ಆ ಬಿಲ್ಲು ಅದನ್ನ ಚಿನಕರಾಜನ ಕೊಟ್ಟಿದ್ರು ಸೋತೋದು ಬಿಲ್ ಸೋಲಿನ ಸಂಕೇತ ಅದನ್ನ ನೀವು ಮುರಿದು ಹಾಕ್ಬಿಟ್ಟು ಎಲ್ಲರೆದರ ಕಡೆಗೆ ದೊಡ್ಡ ಮಹತ್ವನ ಅದೇನು ಆ ಸೋತೋದು ಬಿಲ್ಲನ್ನೇ ನೀವು ಮುರಿದಾಕ್ತೀವಿ ಓ ಏನ್ ರಾಮಚಂದ್ರ ಬಿಲ್ ಮುರಿದುಬಿಟ್ಟು ಏನು ದೊಡ್ಡದು ಅದನ್ನೇನು ಅದರಿಂದಾಗಿ ಇವಾಗ ಹೇಳ್ತೀನಿ ಕೇಳು ಧನುರ್ಯದನ್ ಎಂದ ಹರಿಹಸ್ತೋ ಭಯ್ಯ ಹರಿಹಸ್ತ ಯೋಗ್ಯಂ ತತ್ಕಾರಿಗುಣಂ ಪುನಶ್ಚ ವರಂಗೆ ಹಸ್ತೆ ತದಿದ ಪ್ರಗೃಹೀತ ಗೃಹೀತ ಇದು ನೋಡಿದು ವಿಷ್ಣು ಕೈಯಲ್ಲಿ ಹಿಡಿದಿದ್ದವ ಅದು ತೋಮಂದಿದ್ದೇನೆ ಅದು ತೋಂಬಂದಿದ್ದೇನೆ ಅಂದ್ರೆ ನಾನು ವಿಷ್ಣು ಅಂತ ಅರ್ಥ ಅವನು ಹಿಡ್ಕೊಳ್ಳೋದನ್ನು ಹಿಡ್ಕೊತಾರೆ ರುದ್ರದೇವರು ಹಿಡಿಯೋದನ್ನ ಇವ್ರಿಗೆ ಹಿಡಿದಕ್ಕಾಗಿಲ್ಲ ಒದ್ದಾಡೋ ಹೋಗ್ಬಿಟ್ಟು ಅವೆಲ್ಲ ಸೋಂಸನ್ನಗಾತ್ರ ಪರಿವರ್ತನೆ ಏನೋ ಅವರುದ್ರದೇವರಿಗಿಂತ ಹೆಚ್ಚಿದ್ದಾನೆ ಅಂತನೋ ಸಮಾನ ಇದ್ದಾನೆ ಅಂತನೂ ಅಷ್ಟೇ ಆಗಬಹುದು ರಾಮಚಂದ್ರ ಅದು ಯಾರಂತೂ ತೋರಿಸ್ಕೊಡ್ಬೇಕಿತ್ತಲ್ಲ ಅದಕ್ಕೆ ಈ ನಿರ್ಣಯ ನಿರ್ಣಯವನ್ನು ಅಕಾಲಕ್ಕೆ ಇದ್ದಾರೆ ಆ ಬಂದ್ರಂತೆ ಎಲ್ಲ ಎಲ್ಲ ಪರಿವಾರ ವರ್ಗ ಎಲ್ಲ ತುಂಬಿಕೊಂಡಿಟ್ಟಿದ್ದಾರೆ ಅವರ ಎದುರುಗಡೆಗೆ ತನಿ ತೋರಿಸ್ತಾ ಈ ಬಿಲ್ಲಲ್ಲಿ ನಾ ಹಿಡ್ಕೊಂಡಿದ್ದೇನೆ ಈಗ ನೀ ಹಿಡ್ಕೋ ನೀ ಹಿಡ್ಕೊಂಡು ನೋಡೋಣ ಇದನ್ನು ಇದು ಹರಿಹಸ್ತ ಯೋಗ್ಯ ಭಗವಂತ ಮಾತ್ರ ತನ್ನ ಕೈಯಲ್ಲಿ ಧಾರಣ ಮಾಡಬಹುದೇ ಹೊರತು ಮತ್ತೊಬ್ಬರು ಧಾರಾಣಕ್ಕಾಗೋಲ್ಲ ಅಂತಹದ್ದನ್ನೇ ಇಲ್ಲಿ ನಾ ಹೇಳ್ಕೊಂಡ್ ಬಂದಿದ್ದೇನೆ ಹಿಡಿತೀಯಾ ಅಥವಾ ಹಿಡಿದೋಡೋಣ ಇದನ್ನ ಹಿಡಿ ಆಗ ಯದಿ ಇದಂ ತದಾ ಹರ ಮಾತ್ರ ವಿಚಾರಿಯ ವ್ಯವಸ್ಥೆ ನೀನು ಹಿಡ್ಕೊಂಡೆ ನೀನು ಹರಿಯೇ ಇಷ್ಟೇ ಆಗತ್ತೆ ಜಗತ್ತಿ ನೋಡ್ಲಿಬೇಕಾರೆ ಏ ಆ ಬಿಲ್ ಮುರಿದು ಬಿಟ್ಟಿನಿ ಯಾರು ಅಂತೂ ಗೊತ್ತಾಗಲಿ ಜಗತ್ತು ಹಿಂಗ ಅಂದ್ರೆ ಅದನ್ನು ಕೊಡೋಣ ಪ್ರದದವು ಧನುರ್ವರಂ ಪ್ರದರ್ಶಯಿಷ್ಯನ್ ಪ್ರದರ್ಶಯನ್ ವಿಷ್ಣು ವರಂ ರುದ್ರದೇವರಿಗೆ ಹೆಚ್ಚು ಅಂತೂ ತೋರಿಸಿಕೊಡಬೇಕು ಯಾಕೆಂದರೆ ಆ ಬಿಲ್ಲು ಪರಮಾತ್ಮೆ ಎಳಿತಿದ್ದಾಗ ಒತ್ತಡವನ್ನು ತಡೆಯಲು ಅಳದು ಮುರಿದು ಹೋಗಿಬಿಡ್ತದೆ ಇದು ತಡೆಯತ್ತೆ ಅಂತಂದ ಮೇಲೆ ಹಾಗಾದರೆ ವಿಷ್ಣುವಿನ ಬಲ ಹೆಚ್ಚು ವಿಷ್ಣು ಧಾರಣೆ ಮಾಡುವ ಬಿಲ್ಲಿದ ಬಲ ಹೆಚ್ಚಾದ ಮೇಲೆ ಅವನ ಬಲ ಕಿಮ್ಮು ಹೀಗೆ ಆ ಕ್ರಮದಲ್ಲಿ ಈ ಮಕ್ಕಳಾಡೋ ಸಾಮಾನ್ಯದ ಮೇಲೆ ದೊಡ್ಡವರು ಕೂತ್ಕೊಂಡ್ರೆ ಏನಾಗುತ್ತೆ ಮೂರು ಚಕ್ರದ ಗಾಲಿ ಸೈಕಲ್ ಮೇಲೆ ನಾವು ಕೂತ್ಕೊಂಡ್ರೆ ಏನಾಗುತ್ತೆ ಪುಟ ಪುಟ ಮುರಿದು ಹೋಗುತ್ತೆ ಋತುಗಳ ಧನುಸದಿಕ್ಕೆ ಮುರಿತು ದೊಡ್ಡವರು ಕೂಡದಲ್ಲೂ ಕೂತ್ರೆ ಮುರಿಯಲು ಮುಗುತ್ತೆ ಅಂದರೆ ಆಕ್ರಮದಲ್ಲಿ ಕ್ರಮದಲ್ಲಿ ಬಲದ ತಾರತಮ್ಯವನ್ನು ತೋರಿಸಿಕೊಟ್ಟ ಪ್ರಕರಣ ಇದು ಪ್ರಗಶ್ಯತಾಪವರಂಸ ರಾಘವ ಚಕಾರ ಸಜ್ಜಂ ನಿಮಿಷಯ ಚಕರುಷ ಸಂಧಾಯ ಶರಣ್ಯತಃ ಸಮಸ್ತ ಲೋಕಸ ಸಂಶನ್ ಸೀದಾ ಕೊಡ್ತಿಲ್ಲಕ್ಕೆ ಬಯಲು ಬಲಗೈಯಲ್ಲಿ ಹಿಡಿದು ಎಡಗೈಯಲ್ಲಿ ತೆಗೆದು ದಾರ ಕಟ್ಟಿ ಬಾಣವನ್ನು ಹೂಡೆ ಬಿಟ್ಟ ಪರಮಾತ್ಮೆ ಪ್ರದರ್ಶಿತೇ ವಿಷ್ಣುಬಲೆ ಸಮ ಹರಾಚಲಿ ಸಂಖ್ಯತಯ ಮಹಾದಿಕೆ ಜಗಾದ ಮೇಘೋ ಗಗಭೀರಯಾಗಿರ ಸರಾಘವಂ ಆಧಿ ಪುರುಷ ಯಾವಾಗ ಹಿಡ್ಕೊಂಡು ಎಳಿತಾ ಇದ್ದಾನೆ ಅದು ದಶರಥ ಮಹಾರಾಜರು ಆಶ್ಚರ್ಯ ಆಗಿಬಿಟ್ಟು ಇಲ್ಲ ಏನು ವಿಚಿತ್ರರು ಇದು ಭಗವತ್ ಅನುಗ್ರಹ ಅಂತ ತಿಳ್ಕೊಂಡಿದ್ದೆ ಹೆಚ್ಚಿನ ಹುಡುಗನ ಮೇಲೆ ಭಗವಂತನೇ ಇದ್ದಾನೆ ಇದು ಅರ್ಥ ಮಾಡಿಸ್ಕೊಳ್ಬೇಕಿತ್ತು ಸಾತ್ವಕರಿ ಆ ಮಾತಾಡಿದ್ರು ಅಲಂಬಲಂತೆ ಜಗತೋಖಿಲಾದ್ವರಂ ಪರೋಸಿ ನಾರಾಯಣ ಏವ ನಾನಥ ಸ್ವೇಹ ಶರಂ ತಪೋಮಯೇ ಮಹಾಸುರೇ ಲೋಕಮಯೇ ವರಾತ್ರಿಭೋ ಬಾಣ ಹೂಡಿ ಎಳೆದು ಬಿಟ್ಟ ಪರಮಾತ್ಮ ವಿರಾಮರೂಪದಿಂದಾಗಿ ನೋಡಿ ಇಷ್ಟೊತ್ತು ನೀವು ನಿಮ್ಮ ನಿಯಮ ಎಲ್ಲ ಹೇಳಿದ್ರಲ್ಲ ನನ್ನೊಂದು ನಿಯಮ ಇದೆ ಪರಶುರಾಮ ದೇವರೇ ಋಷಿಗಳೇ ನನ್ನೊಂದು ನಿಯಮ ಇದೆ ಏನಿದೆ ನಾವೊಮ್ಮೆ ಬಾಣ ಹೂಡಿದೆ ಅಂತಂದ್ರೆ ಹಿಂತಿರ್ಸೋದು ಸುಮ್ಮನೆ ಹಿಂಗೆಳೆಯೋದು ಮತ್ತು ಬಚ್ಚು ಹಿಂಗೆಳೆಯೋದು ಅವೆಲ್ಲ ಇಲ್ಲ ಯಾಳದೆ ಹೊಡಿಬೇಕು ಯಾರು ತೋರಿಸ್ತೇನೆ ನೋಡಿ ನಿಮಗೆ ಹೊಡೆದು ಬಿಡ್ತೇನೆ ಇಲ್ಲ ಅಂದ್ರೆ ಹೊಡೆದು ಬಿಡಪ್ಪ ಇನ್ನೇನು ಮುಗಿದು ಹೋಗ್ತು ನಾವು ಸೋತೇನೆ ನಾನು ಇನ್ನು ಹೊಡೆದು ಬಿಡು ಹಹಾ ಕಾಲ ಎತ್ತು ಬಿಡ್ತು ರಾಮನಿಗೆ ಪೆಟ್ಟಾದ್ರು ತೊಂದರೆಯೇ ಪುರುಷರಾಮನಿಗೆ ತೊಂದರೆ ಆದ್ರೂ ತೊಂದರೆನೆ ಹಾಕ ಇದು ಏನು ವಿಚಿತ್ರ ಇದು ಏನಾದ್ರೂ ನಡೀತಾ ಇದೆಯಲ್ಲ ಇಲ್ಲಿ ಒಬ್ಬ ಋಷಿಗಳನ್ನು ಕೊಂದು ಬಿಡ್ತಾನ ರಾಮಚಂದ್ರ ಹಾಕಾಲ ಇತ್ತು ಒಳಗಡೆ ರಹಸ್ತೆಯೇನು ಅಂತ ತೋರಿಸ್ತಾರ ಆಚಾರ್ಯ ಪುರಾತುಲೋ ರಾಮ ಮಹಾಸ್ವರೋ ವರಾದು ಬ್ರಹ್ಮ ಆ ಫಲೋಕಥಾ ಪುನಶ್ಚ ತಂಬ್ರಾಹ ಜಗದ್ಗುರು ಯದಾ ಹರಿರ್ಜಿತ ಸಾಧ್ಯತ ಹಿಂದೆ ಅತುಲ ಅಂತ ದೈತ್ಯ ಅದೇ ಹೆಸರಿಗೆ ತಕ್ಕಂತೆ ಅತುಲನೇ ಅವನಿಗೆ ಸಮಾಧಿ ಏನು ಬಿಡಲಿಲ್ಲ ಆಗ ಬೆಳೀತಾ ದೊಡ್ಡ ದೈತ್ಯ ಅವನು ಬ್ರಹ್ಮದೇವರಲ್ಲಿ ತಪಸ್ಸು ಮಾಡಿದ್ದ ಆಗ ಅವನಿಗೆ ಎರಡು ವರ ಕೊಟ್ಟಿದ್ದು ಕೇಳಿದ್ದಂತೆ ಆ ಕಾಲಕ್ಕೆ ನನಗೆ ಸುಖ ಬೇಕು ಏನು ಮಾಡಬೇಕು ಪುಣ್ಯ ಇರಬೇಕು ಆ ಎಲ್ಲ ಕಡೆಯಲ್ಲರೂ ಪುಣ್ಯ ನಾನು ಯಾರು ಪುಣ್ಯ ಬಯಸ್ತೇನೆ ಅದನ್ನು ಅಪಹರಣ ಮಾಡಬೇಕು ಅಲ್ಲಪ್ಪ ದೇವರಿಗೆ ಯಾರು ಅರ್ಪಣೆ ಮಾಡುವಲ್ಲ ಆ ಪುಣ್ಯ ಎಲ್ಲೇ ನೀವು ಬಳಕೆ ಬಾಚ್ಕೊಂಡ್ಬಿಡು ಅಂತ ಅವನಿಗೆ ಹೊರ ಕೊಟ್ಟಿತ್ತು ಅವನಿಗೆ ಲೋಕಮಯ ಅಂತ ಹೆಸರು ತಪೋಮಯ ಅಂತ ಹೆಸರು ಯಾಕೆ ಅಂತಂದರೆ ಈ ಸಾಧನೆ ಆರಂಭ ಮಾಡುವಾಗ ಅವೊಂದು ಉತ್ಸಾಹ ಇರುತ್ತೆ ಸನ್ಯಾಸ ಕೇಳಲಿಕ್ಕೆ ಅವನು ಗಟ್ಟಿ ಕೂತಿರ್ತಾರೆ ಕೇಳ್ತಾ ಕೇಳ್ತಾ ಕೇಳ್ತಾ ನಿರ್ದಿಷ್ಟ ಹಿಂಗಾಗಿಬಿಟ್ರೆ ನಾವು ಆ ಪರೋ ಪುಣ್ಯ ಎಲ್ಲ ಅವನು ಅಪಹರಣೆ ಮಾಡ್ತಾನೆ ಇದು ನಮಗೆ ಗಾಯತ್ರಿ ಮತ್ತು ಜಪಕ್ಕೆ ಅಂತ ಕೂತ್ಬಿಟ್ಟಿದ್ದಾರೆ ಉಪಾಕರಣ ಹೇರ್ ಮಂತ್ರ ಜಪ ಏಳು ಹೊಡ್ತಾಯಿತು ಆಮೇಲೆ ಒಳಗಡೆಯಲ್ಲಿದ್ದ ಆಸಕ್ತಿನೇ ಕಮ್ಮಿ ಆಗೋಯಿತು ಅರ್ಪಣೆ ಸರಿಯಾಗಿ ಮಾಡಲಿಲ್ಲ ಸಂಕಲ್ಪ ಎಷ್ಟು ಪ್ರಧಾನವೋ ಅರ್ಪಣೆಯೂ ಅಷ್ಟೇ ಪ್ರಧಾನ ಮಾಡಲಿಲ್ಲ ಅಂತಂದರೆ ದೈತ್ಯನ ಅಪಹರಣ ಮಾಡ್ತಾರ ಪುಣ್ಯವನ್ನು ಇವ ಎಲ್ಲ ಕಡೆಯಲ್ಲಿ ಆ ಪುಣ್ಯವನ್ನು ಇವನು ಅಪಹರಣ ಮಾಡ್ತಾ ಇತ್ತು ಯಾರು ಈ ದೈತ್ಯ ಅದಕ್ಕೆ ಅವನು ಲೋಕಮಯ ಅಂತ ಪ್ರಸಿದ್ಧನಾಗಿದ್ದ ಆ ಕಾಲಕ್ಕೆ ಅದರಿಂದಾಗಿ ಅಂತಹ ಲೋಕಮಯ ಜಗದಂತಕೇಶ್ವರೇ ಜಗತ್ತಿನ ಎಲ್ಲ ಪುಣ್ಯ ಕದಿಯುತ್ತಿದ್ದಲ್ಲ ಪುಣ್ಯ ಇಲ್ಲದೆ ಯಾರೂ ಕೂಡ ಸುಖ ಇರೋದು ಸುಖ ಬೇಕು ಅಂತಂದರೆ ಪುಣ್ಯ ಇರಬೇಕು ಆ ಪುಣ್ಯ ಹೀಗೆ ಕದ್ದು ಅಷ್ಟೇ ಅಲ್ಲ ಅವ್ನು ಕೇಳ್ಕೊಂಡಿದ್ದ ಮೋಕ್ಷ ಅಂದ್ರೆ ಏನು ದೇವರು ಉದರದಲ್ಲಿ ವಾಸ ಮಾಡಬೋದಪ್ಪ ಅವಾಗ ಲೆಕ್ಕಾಚಾರ ಆಗೋ ದೇವರು ಉದರದಲ್ಲಿದ್ದರೆ ದೇವರಿಗೆ ನಾಶ ಇಲ್ಲ ಪರಶುರಾಮ ರೂಪದಲ್ಲಿದ್ದಾರೆ ಅವನು ಹೊಕ್ಕಳೋಗಿ ಸೇರ್ಕೊಂಡ್ಬಿಡ್ತೇನೆ ಅಂತ ಅಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದ ಅದಕ್ಕೆ ಏನಂದ್ಬಿಟ್ಟರು ಪರಶುರಾಮ ದೇವರು ನನಗೆ ಹೊಡೆದು ಬಿಡಪ್ಪ ಅಂತ ಹೆದರಿಕೆ ಆಗೋಯ್ತು ಅವನಿಗೆ ಅಯ್ಯಯ್ಯೋ ಪರಶುರಾಮ ಸೋಲಲ್ಲ ತಿಳ್ಕೊಂಡಿದ್ದೆ ಇವನು ಸ್ವತಃ ಹೋಗಿಬಿಟ್ಟ ನಾನ ಯಾಕೆ ಏನು ಅಂತ ವಿಚಾರ ಮಾಡಲಿಕ್ಕೆ ತಿಳ್ಸತ್ತಿಲ್ಲ ಈಗ ಒಟ್ಟಂತೂ ಸ್ವತಾಗಿದ್ದಾನಷ್ಟೇ ಮುಗುದೈತ ಕಥೆ ಇನ್ನು ನಾನಿದ್ರೆ ಪರಶುರಾಮ ಸಾಯ್ತಾನೆ ಜೊತೆ ನಾನು ಸ್ವತೋಗ್ಬಿಟ್ಟೆ ನಾವು ಹೊರಗೆ ಹೋಗಬೋಣ ಹೊರಗೆ ಬಂದ ಅವನು ಸತ್ತ ಬಿಡ್ತ ಪರಶುರಾಮ ದೇವರಿಗೆ ಭಗವಂತನಿಗೆ ಸೋಲಿದೆ ಅಂತ ತಿಳಿದ ಸತ್ತ ಇಲ್ಲ ಏನೂ ಆಗೋಲ್ಲ ಅಂತ ತಿಳಿದ ಅಲ್ಲೇ ಬಿದ್ದಿದ್ದರೆ ಅವ್ನಿಗೆ ಏನೂ ಆಗ್ತಿರಲಿಲ್ಲ ದೈತ್ಯ ಬುದ್ಧಿ ಉಪಯೋಗಿಸ್ದ ಹಟ್ಟಣಗಿದ್ದು ಸತ್ತ ಅದನ್ನೇ ಪುರಾವರೋನೇನ ಶಿವೋಪಲಂಬಿತೋ ಮುಯ ವಿಷ್ಣು ತುರ್ಪ್ರವೇಶನ ಪರಮಾತ್ಮನ ಉದರದಲ್ಲಿ ಪ್ರವೇಶ ಮಾಡಲಿಕ್ಕೆ ರುದ್ರದೇವರು ಹೊರೆಯಿತು ಬೇರೆ ಇದ್ದಲ್ಲವರ ಬ್ರಹ್ಮದೇವರು ಕೊಟ್ಟಿದ್ದರು ಬ್ರಹ್ಮದೇವರ ರುದ್ರದೇವರು ಇಬ್ಬಿಬ್ರು ವರದಿಂದಾಗಿ ಗುಪ್ತನಾಗಿ ಎಲ್ಲರೂ ಪುಣ್ಯಚೌರ್ಯವನ್ನು ಮಾಡ್ತಾ ಇದ್ದ ಸತೇನ ರಾಮೋದರಗೋ ಬಹಿರ್ಗತಃ ಯಾವಾಗ ಒಳ ಇದ್ದೋನೋ ಹೊರಟು ಬಂದೋ ತದೇ ವಾಜ ನೋಡಪ್ಪ ಪುರುಷಾಂ ದೇವ್ ಹೆದರಿಸ್ಬಿಟ್ಟಿರೋದನ್ನು ನೋಡಪ್ಪ ನಾನಂತೂ ಸತೋತರಿವಾದ ನನಗೊತ್ತು ಬಿಟ್ಟು ಬಿಡ್ತಾನೆ ರಾಮನಿಗೆ ಬಿಡೋಲ್ಲ ನಾನು ತುಂಬ ಗದರಿಸ್ಬಿಟ್ಟಿದ್ದೇನೆ ಅವನಿಗೆ ಬಿಡುತ್ತಾನಾ ನನಗೆ ಹೊಡಿತಾನೀಗ ನೀನ ಕುತ್ಕೊಂಡು ನೋಡಿ ಏನು ಮಾಡ್ತೀನಿ ನೋಡು ರೈ ನಾ ಹೊರಗೆ ಬರ್ತೇನೆ ತೊರಗಟ್ಟನೆ ಹೊಡ್ತೀನಿ ಸತ್ ಭಸ್ಮಾತ್ ಬೂದಿಯಾಗಿ ಬಿಡ್ತಾನೆ ಕಾಲಕ್ಕೆ ಇದು ಹೊರಗಿನವ್ರಿಗೆ ಗೊತ್ತಾಗಿರಂತೂ ಹಾಹಾಕಾರ ಇತ್ತು ಆ ಹಸುರ ಸತ್ತು ವಿದ್ವೇನೆ ರಾಮಚಂದ್ರ ದೇವರ ಪುರುಶುರಾಮ ದೇವರ ವ್ಯಾಪಾರ ಏನು ಅಂತ ಇತೀವ ರಾಮಾಯಸರಾಘವಶ್ಯರಂ ವಿಕಲಿಷ ಮಾನೋ ತಪಸ್ತೀಯಂ ಪ್ರವಧನ್ ಮುಮೋದ ತದೀಯವೇವ ಹ್ಯಭವತ್ ಸಮಸ್ತ ಇಷ್ಟು ನಡೀತಾ ಕಾಲಕ್ಕೆ ಇತೀವ ಹೀಗಿದ್ದಂತೆ ಪರಮಾತ್ಮ ರಾಮನಿಗೆ ಭಾರ್ಗವ ಹೇಳಿದಂತೆ ರಾಮನಿಗೆ ರಾಘವ ಬಾಣ ಬಿಟ್ಟಂತೆ ಇವೆಲ್ಲ ಅಂತೆಕಂತೇ ಇದೆಯನ್ನು ನಡೆದಿದ್ದಲ್ಲ ನಿಜವಾಗಿ ಬಿಟ್ಟು ಏನೂ ಆಗಲ್ಲ ಅಲ್ಲ ಕ್ರಮದಲ್ಲಿ ಯಾವಾಗ ಅದನ್ನು ವಿಕರಿಷಮಾಣ ವಿನಿಹತ್ಯೆ ಚಾಸು ಸಂಹಾರ ಮಾಡಿದ್ನೂ ಆಗ ಅವನಲ್ಲಿದ್ದ ತಪಸ್ಸು ಎಲ್ಲರೂ ತಪಸ್ಸು ಕದ್ದು ಕದ್ದು ಕದ್ದು ಕದ್ದು ಇಟ್ಟುಕೊಂಡಿದ್ದಾನೆ ತಪಸ್ತದಿಯಂ ಅದೆಲ್ಲ ತಪಸ್ಸನ್ನು ಕೂಡ ತಾನು ಸ್ವೀಕಾರ ಮಾಡಿ ನನ್ನೆಲ್ಲ ಎಳಕೊಂಡು ಆ ಕಾಲಕ್ಕೆ ಪರಮಾತ್ಮ ಅಷ್ಟು ಯಾವ್ಯಾವ ಪುಣ್ಯಾತ್ಮರಿದ್ದಾರೆ ಯೋಗ್ಯರಿದ್ದಾರೆ ಎಲ್ಲ ಹಂಚಿ ಬಿಡ್ತಾನೆ ಆ ಕಾಲಕ್ಕೆ ನಿರಂತರಾನಂದ ವಿಬೋಧ ಸಾರ ಸಜಾನಮಾನೋಖಿಲ ಮಾಧಿಪುರುಷ ವದನ್ನ ಶೃಣೋತೀವ ವಿನೋದಥೋ ಹರಿ ಸೇ ಕೈಯೇ ವದ್ಯುತ ನೃರ್ಮೋದ ಆ ಕಾಲಿಕ ಭಗವಂತವಾಡಿದ್ದೇನು ತಾನು ಒಬ್ಬ ಹೇಳ್ತಾನೆ ಒಬ್ಬ ಕೆಳಸ್ಕೋತಾರೆ ಒಬ್ಬ ತಗೋಲಿಕ್ಕೆ ಎಲ್ಲಾಗತ್ತ ಅಂತ ಎದುರಿಸ್ತಾನ ಇನ್ನೊಬ್ಬ ಗದರಿಸ್ಕೋತಾನೆ ನೋಡಿ ಇವಾಗ ನೀವು ಹೇಳಿದ್ರಲ್ಲ ನಾ ಬಾಣ ಬಿಡ್ತೇನೆ ನೋಡಿ ಒಬ್ಬ ಭಾಳ ಎದೆ ಇರಿಸ್ತಾನೆ ಇನ್ನೊಬ್ಬ ಬಾಣ ಬಿಡಿಸ್ಕೋತಾನೆ ಹಂಗ ಎಲ್ಲ ಆಟ ಆಡಿದ್ರು ಮೆಲ್ಲೋಟಕ್ಕೆ ಡಬಲ್ ಆ್ಯಕ್ಟಿಂಗ್ ಪಿಕ್ಚರ್ ಇದ್ದಾಗೆ ಆ ಸಿಂಗಲ್ ಆ್ಯಕ್ಟಿಂಗ್ ರೋಲ್ಗಿಂತ ಡಬಲ್ ಆ್ಯಕ್ಟಿಂಗ್ ಚೆನ್ನಾಗಿರುತ್ತೆ ಹಂಗಿದ್ದ ಹಾಗೆ ಅದು ಒಬ್ಬನೇದು ಗೊತ್ತೇ ಆಗಬಾರ್ದು ಆ ನಾಟಕ ಮಾಡಿಬಿಟ್ಟೆ सात्विक अर्थमािक् आनंदपट पर सुधिया मोहक द्वेषाजा अट्ट मोह तमस्सायोस को आकार के सचेषित च निज श्रयस्य जनस्य सत्बोध कारण विमोहक चा्यतमस्य क्षेत्र चिखेड़े कोपी निर यथा तेर नराथ इन मनुष्य जोते माता परमात्मरे नोने निजाश्रयस्य जबसे ते यारश्रयसर अंत प्रजा वर्ग के सत्त्व विबोध कारण वत्व विबोध तत्व्ञान अद चरित्रे कारण आदे अन्तम से मोहक मोहवान भ्रांतिया उटूम के कारणवा हे चिक्रीड ಇನ್ನೊಬ್ಬ ಮನುಷ್ಯನ ಜೊತೆಯಲ್ಲಿದ್ದಂತೆ ಆಟವಾಡಿದ ತಸ್ಯ ಕಾರುಣ್ಯನಿಧಿರ್ ನಿಜೇ ಜನೇ ನಿಂತಮೈಕ್ಯಂ ಸ್ವಗತಂ ಪ್ರದರ್ಶಯನ್ ಪ್ರಕಾಶಯನ್ ವಿಧೇವ ಭೂತ್ವ ಭೃಗುವರ್ಯ ಆತ್ಮನ ರಘು ನೈಕ್ಯ ಮಗ ನೋಡ್ತಾ ಇದ್ದಾನೆ ಒಮ್ಮೆ ರಾಮ್ ಮಾತ್ರ ಕಾಣ್ತಾನೆ ಇನ್ನೊಮ್ಮೆ ಪುರುಶುರಾಮ್ ಮಾತ್ರ ಕಾಣ್ತಾನೆ ಅರ್ಥ ಮಾಡಿಕೊಂಡು ಓಹೋ ಒಬ್ಬನೇ ಇದ್ದಾನೆ ತ ಇಲ್ಲೇನೋ ಮಜಾ ಮಾಡ್ತಾ ತಮಾಷೆ ಮಾಡ್ತಾ ಇದ್ದಾನೆ ಇಲ್ಲ ಮಾಯಾಗಿಯ ಮಾಡ್ತಾ ಇದ್ದಾನೆ ಅಂತ ದೈತ್ಯ ಸಾತ್ವಿಕರೆಲ್ಲ ತಿಳ್ಕೊಂಡು ಓ ಎರಡೂ ರೂಪದಲ್ಲಿರುವನು ಸಾಕ್ಷಾತ್ ಭಗವಂತನೇ ಹೀಗೆ ಅರ್ಥ ಮಾಡಿಕೊಂಡು ಸಮಿತ್ಯ ಚೈಕ್ಯಂ ಜಗತೋಭಿ ಪಶ್ಯತಃ ಜಗತ್ತು ಇಡೀ ನೋಡ್ತಾ ಇರೋ ಹೊತ್ತಿಗೇನೆ ಹೀಗೆ ತೋರಿಸಿಕೊಟ್ಟೆ ಪರಮಾತ್ಮ ಪ್ರಗ್ಯ ಪ್ರಣೃತ್ಯ ಶಂಖಾಂ ಅಖಿಲಾಂ ಜನಸ್ಯ ಲೋಟಿ ಶಂಖ ಓ ಇವನೋ ಹೊಡಿತಾನಂತೆ ಇವನು ಹೊಡೆಸ್ಕೊತಾನಂತೆ ಎಲ್ಲ ಸಂದೇಹವನ್ನು ಸಾತ್ವಿಕ ಜನಕ್ಕೆ ದೂರ ಮಾಡಿ ಪ್ರದಾಯ ರಾಮಾಯ ಧನುರ್ವರಂ ತದಾ ಜಗಾಮ ರಾಮಾನುಮತೋ ರಮಾಪತಿ ಅಭಿಲ್ನಿಂದ ಎಲ್ಲಪ್ಪ ಇನ್ನೇ ಹಿಂದೆ ಅನಿಸ್ತು ನಿನಗದು ಉಪಯೋಗ ಬಂದಿದೆ ನಿನ್ನೆಲ್ಲ ಇಲ್ಲ ದಶರಥ ಮಹಾರಾಜ ಯಾರು ಹೊತ್ತು ಇದು ಈಗ ನಿನಗೆ ಅರ್ಥ ಆಯ್ತಲ್ಲ ನಾ ಹೆಚ್ಚು ಪಡಿಸ ಹೇಳಬೇಕಾಗಿಲ್ಲ ಅರ್ಥ ಮಾಡಿ ಬರಲಾ ರಾಮಚಂದ್ರ ಇಷ್ಟು ಅಂದ್ರೆ ಹಾಗೆ ಅವರು ಹೋಗಲಿ ನಮಸ್ಕಾರ ಮಾಡಿ ಚಂದ್ರ ನಡ್ಕೊಂಡಿದ್ದಾನೆ ಎರಡು ಬೇರೆ ರೂಪ ಆದರೆ ಹಾಗೆ ನಡ್ಕೋಬೇಕು ಅಥವಾ ಕ್ಷತ್ರಿಯ ಬ್ರಾಹ್ಮಣ ಹಾಗೆ ನಡ್ಕೊಂಡು ಅದು ವರಾಹ ಶ್ರೀನಿವಾಸ ಕೃಷ್ಣ ವೇದವ್ಯಾಸ ಕೃಷ್ಣ ವೇದವ್ಯಾಸ ಪುರುಶುರಾಮ ವ್ಯಾಸ ಪುರಶುರಾಮ ಎಲ್ಲಿ ನಡಿಕೊಂಡಂತ ರಾಮ ಪರಶುರಾಮ ದಾಶರಥರಾಮ ಪರಶುರಾಮ ಸ್ವರಾಮ ರಾಘವ ಈ ಕ್ರಮದಿಂದಾಗಿ ತಾನೇ ಆಟಾಡಿದಂತಹ ಅದ್ಭುತವಾದಂತಹ ಒಂದು ಚರಿತ್ರೆ ನಡೆಸಿಕೊಟ್ಟ ಪರಮಾತ್ಮ ತೋ ನೃಪೋತ್ಯರ್ಥ ಮುದ ಅಭಿಪೂರಿತ ಸುತೈ ಸಮಸ್ತೈ ಸ್ವಪುರೀಮವಾಪ ರೇಮೇತ ರಾಮೋಪಿ ಸ್ವರೂಪಯ ತಯ ರಾಜತ್ಮಜಯ ಈಜೀತಯ ಅನಾ ಅಯೋಧ್ಯಾಕಾಂಡದ ಚರಿತ್ರೆ ಇದಲ್ ಅದರಂತಾರೆ ಯಾವಾಗ ಇವನ್ನೆಲ್ಲ ನೋಡಿಬಿಟ್ಟ ಮೇಲೆ ನನ್ನ ಪುತ್ರನಾಗಿ ಸಕ್ಕಾತ್ ಜಗದೊಡೆಯ ಬಂದಿದ್ದಾನೆ ಎಂತಹ ಅದ್ಭುತವಾದ ಪ್ರಮೇಯ ಅಂತ ಹಿಕ್ಕಿ ಕುಣಿದಾಡ್ಬಿಡ್ತಾರೆ ದಶರಥ ಮಹಾರಾಜ ಅಂತಹ ಸಾತ್ವಿಕ ಅಧಿಕಾರಿ ದಶರಥ ಮಹಾರಾಜರು ಪ್ರಧಾನವಾಗಿ ಹೇಳಿದರು ಅಲ್ಲಿದ್ದ ಅಂತ ಪುನರ್ ಕೌಸಲ್ಯ ಒಂದು ಎಲ್ಲರೂ ಆನಂದೋದ್ರೇಕಕ್ಕೆ ಮುಟ್ಟುತ್ತಾರೆ ಇದನ್ನೆಲ್ಲ ರಾಮಚಂದ್ರದೇವರು ರಮಾಸ್ವರೂಪಳಾದಂತಹ ಸೀತಾದೇವಿಯವರ ಜೊತೆಯಲ್ಲಿ ಬಹುಕಾಲದ ತನಕ ವಿಹಾರ ಮಾಡಿದರು ಅಲ್ಲೇ ಅನೇಕ ವರ್ಷ ತಲಕ ಪ್ರಾಯ ಎಂಟೊಂಬತ್ತು ವರ್ಷ ತನಕ ಹತ್ತು ವರ್ಷ ತನಕರು ಕೂಡ ವಿಹಾರಾದಿಗಳನ್ನೆಲ್ಲ ನಡೆಸಿದ್ದಾರೆ ಯಥಾ ಶ್ರೀರಮಣ ಶ್ರೀಯಾತೆಯ ರಥೋಲಿ ಮಧ್ಯೆ ತಾತ್ವಯೋಧ್ಯಾಭುತ್ತಮ ವಿವಾ ಸಕಾಲಂ ರುಚಿರಂ ರಥಸ್ಥೆಯ ಹಾಗೆ ಶ್ರೀರಮಣ ಶ್ರೀಯಾತಯ ಶ್ರೀರಮಣ ಶ್ರೀಪತಿ ಶ್ರೀದೇವಿಯ ಜೊತೆಯಲ್ಲಿ ಹಾಗೋ ಹಾಗೆ ಅಯೋಧಿ ಮಧ್ಯೆ ಕ್ಷೀರಸಾಗರದ ಮಧ್ಯದಲ್ಲಿ ಹಾಗೂ ಅವ ಎಲ್ಲಿದ್ದರೂ ಅದು ಮೋಕ್ಷಪ್ರಾಯನೇ ನನಗ ಅದು ಇದು ಅಂತೇನಿಲ್ಲ ವ್ಯತ್ಯಾಸ ಸ್ವರಮನಾಥ ಆನಂದೋದೇಕದಲ್ಲಿದ್ದ ಪರಮಾತ್ಮ ಅಯೋಧ್ಯಪುರದಲ್ಲೂ ಅಲ್ಲಿದ್ದ ಸಾತ್ವಿಕರಿಗೆಲ್ಲ ಆನಂದವನ್ನು ಕೊಡುತ್ತಾ ಕಾಲಂ ಇಮಾನಿ ಕರ್ಮ ಆಗೋ ತಮಸ್ಯಾ ಹರೇರ ವಿಚಿತ್ರಾಣ್ಯಪಿಲದ್ಭುತಾನಿ ಇದರ ವಿಚಿತ್ರ ವಿಚಿತ್ರ ಚರಿತ್ರೆ ನಡೆಸಿದ್ರು ಭಗವಂತನಿಗೆ ಏನು ಆಶ್ಚರ್ಯ ಅಲ್ಲ ನಮಗೆ ಆಶ್ಚರ್ಯ ಅಷ್ಟೇ ದುರಂತ ಶಕ್ತೇ ಪರಮಾತ್ಮ ಹೇಗಿದ್ದಾನೆ ಎಂದು ದುರಂತ ಶಕ್ತಿ ಅಥ ಚಾಸ್ ವೈಭವಂ ಸ್ವಕೀಯ ಕರ್ತವ್ಯತೆಯ ಅನುವಣ್ಯತೆ ಮತ್ತೆ ಏನು ಆಶ್ಚರ್ಯ ಇಲ್ಲ ಯಾಕೆ ಹೇಳ್ತೇನೆ ನಮ್ಮ ಕರ್ತವ್ಯ ನಾವು ಹೇಳಬೇಕಾದ ನಮ್ಮ ಕರ್ತವ್ಯ ಭಗವಂತನ ಚರಿತ್ರೆಯನ್ನು ಬಾಯಿ ತುಂಬ ಹೇಳಿ ಅದರ ಆಶ್ಚರ್ಯವನ್ನು ನಾವು ಅನುನುಭವಿಸಬೇಕು ಇದು ನಮ್ಮ ಕರ್ತವ್ಯ ಆಗ ನಮಗೆ ಈ ಸಂಸಾರ ದೂರ ಆಗುತ್ತೆ ಆನಂದೋದ್ರೇಕ ಭರಿತಾ ಅಂತ ಮಾಡಿದಾಗ ನಮ್ಮ ಪರಮಾನಂದವನ್ನು ಭಗವಂತ ಕೊಡ್ತಾರೆ ಅದಕ್ಕೋಸ್ಕರ ನಾವಿಲ್ಲಿ ಈ ಚರಿತ್ರೆಗಳಂತೆಲ್ಲ ಹೇಳ್ತಾ ಇರೋದು ಹೀಗೆ ಹೇಳ್ತಾ ಚತುರ್ಥಾಧ್ಯಾಯವನ್ನ ಈ ಕ್ರಮದಲ್ಲೂ ಉಪಸಂಹಾರ ಮಾಡಿದ್ದಾರದನ್ನು ತಕ್ಕೊಂಡಿದ್ದೆಲ್ಲ ಇದೇನು ನಾಲ್ಕನೇ ಅಧ್ಯಾಯದ ಸಾರ್ ಇದನ್ನ ಇದನ್ನು ಮಂತ್ರಾಲಿ ಪ್ರಭುಗಳು ಒಂದೊಂದು ಪದ್ಯದಲ್ಲೇನೆ ಅವನ್ನೆಲ್ಲ ಸಂಗ್ರಹ ಮಾಡುತ್ತಾ ನಾಲ್ಕನೇ ಅಧ್ಯಾಯವನ್ನು ಹೀಗೆ ಸಂಗ್ರಹ ಮಾಡುತ್ತಾರೆ ಯರ್ಧಿರ್ಜನಮೋಹಿನಿ ಮುದಮಿತ ಸಜ್ಜನಾ ಏನಾಥಿ ಪ್ರಿಯಕಾರಿಣ ನಿಷಚರೀ ಹಂತರೋ ರಕ್ಷಿ ಯೋ ಹಲ್ಯಾ ಸಪತಿಂ ವ್ಯ ಹರಧನು ಭಂಕ್ವಾ ವಹ್ ಚೇತಾ ಚೇತೇತರ್ತ್ಮನಿ ವರ್ತ್ಮನಿ ನಗರೀಂ ರಾಮೋ ಗತೋ ವ್ಯಾತ್ಸಮ ಯದ್ವೃದ್ಧಿ ಯಾವ ಪರಮಾತ್ಮನ ಅಭಿವರ್ಧಿ ಅವನು ಬೆಳಿತಾನೆ ಅಂತಂದರೆ ಏನರ್ಥ ಪರಮಾತ್ಮನೂ ಬೆಳೀತಾ ಇತ್ತಾನೆ ಹತ್ತು ವರ್ಷ ಆಯಿತು ಹದಿನಾರು ವರ್ಷಕ್ಕೆ ಏನರ್ಥ ಜನಮೋಹಿನಿ ಜನಗಳಾಗಿ ತಿಳ್ಕೊಳ್ಳಿ ಇಂಥ ರೂಪು ಪ್ರಕಟಣೆ ಮಾಡಿದ್ದಷ್ಟೇ ಅದಲ್ಲ ಅಲ್ಲೇ ಜ ಅಪೇಕ್ಷ ಲೋಕ ಸಿಹಿ ಮಂದದೃಷ್ಟಿಂ ಅಂತ ಆಚಾರ ನಿರ್ಣಯ ಕೊಟ್ಟರು ಮೊದಲನೇದ್ದು ಆಮೇಲೆ ಮುದಮಿತ ಪರಮಾತ್ಮನ ವೈಭವವನ್ನು ನೋಡ್ತಾ ಅವನ ಬೆಳವಣಿಗೆಯನ್ನೇ ನೋಡ್ತಾ ನೋಡ್ತಾ ಅವನು ಮೋಸ ಮಾಡಲಿಕ್ಕಂತೂ ತೋರಿಸ್ತಿದ್ದಲ್ಲ ಆ ತೋರಿಸಿದ್ದನ್ನೇ ನೋಡ್ತಾ ಆನಂದಪಟ್ರು ಎದ್ದರ್ಶನಾಥ್ ಸಜ್ಜನಾ ಎಲ್ಲ ಸಜ್ಜನರು ಮುದಮಿತಾ ಸಂತೋಷಪಟ್ರು ಏನಾರ್ಥ ಪ್ರಿಯ ಅರ್ಥಿಯಾಗಿ ಬಂದಿರತಕ್ಕಂತಹ ಏನ ವಿಷಾಮಿತ್ರ ಋಷಿಗಳಿಗೆ ಪ್ರಿಯಕಾರಣ ಅವರಿಗೆ ಪ್ರಿಯವಾದುದನ್ನು ಅವರ ಮಂತ್ರೋಪದೇಶಾದಿಗಳನ್ನು ಕೊಟ್ಟಿದ್ದನ್ನು ಸ್ವೀಕಾರ ಮಾಡೋದು ಇತ್ಯಾದಿ ಅಲ್ಲ ಪ್ರಿಯಕಾರಿಣ ನಿಶಚರೀ ನಿಶಚರಿ ಆಗಿದೆ ನಿಶಿಚರಿ ನಿಶೀಂದ್ರ ರಾತ್ರಿ ಸಂಚಲನ ಮಾಡಿರ್ತಕ್ಕಂತಹ ಯಾರು ತಾಟಕ ಅವಳನ್ನು ಅಂತರ ಸಂವಹಾರ ಮಾಡಿರ್ತಕ್ಕಂಥವ್ರು ಮುಂದೇನು ಮಾಡಿದ ಕ್ರತೂ ರಕ್ಷಿತ ಕ್ರತು ಕ್ರತುಃ ರಕ್ಷಿತ ಕ್ರತೂ ರಕ್ಷಿತ ಆಗುತ್ತೆ ಕ್ರತುಃ ಆ ಯಜ್ಞವನ್ನು ರಕ್ಷಣೆ ಮಾಡಿದ ಆ ಕಾಲಕ್ಕೆ यो हल्यां सपतिम व्यधात् अहल्यादेवी पतियं दूर कल्द पति समेतवा मत पूर्वकाले साधन आ रीतलो आमेले अदरतेने धनु हर धनुर्भंवा जानक शिवधनस्वन भंजनमी जानकीदेवियणिग्रहण माड़ी जेता वर्तमे भार्गवस्या भार्गवस्ेता परशुरामदेवर धुब ताने के ತನ್ನಂತರ ತಾನೇ ಸೊಲ್ತಾನೆ ಬಾಧ್ಯವಾಧಕ ನ ಆಹ ನಿರ್ಭೇತ ಅಂದು ಇಷ್ಟೇ ಅರ್ಥ ತನಗೆ ತಾನೇ ಸೊಲ್ತಾನೆ ತನಗೆ ತಾನೇ ಗೆಲ್ತಾನೆ ಮತ್ತೊಬ್ಬರಿಗೆ ಅವೆಲ್ಲ ಇಲ್ಲ ಮತ್ತೆ ಎಲ್ಲರನ್ನು ಗೆದ್ದವನು ಅಷ್ಟೇ ವಶೀ ವಶೇನ ತನಗೆ ತಾನು ವಶದಲ್ಲಿದ್ದಾನೆ ಅಂತಂದರೆ ಅದು ದೋಷನಾದ್ರೂ ತಾನು ಸೋಲ್ತಾನೆ ಅಂದರೆ ದೋಷವಾ ದೋಷ ಅಲ್ಲ ಹಾಗಿದ್ದಂತೆ ಇಲ್ಲಿ ತನಗೆ ತಾನೇ ತನ್ನ ರೂಪ ಎರಡು ಒಂದೇ ಅನ್ನೋದನ್ನು ತೋರಿಸ್ತಾ ತನಗೆ ತಾನೇ ಜೇತ ಅಂತನೋದನ್ನು ತೋರಿಸಿಕೊಟ್ಟು ಅಂದರೆ ನನ್ನ ಗೆಲ್ಲೋರು ಇನ್ನೊಬ್ಬ ಇಲ್ಲ ನನಗೆ ನಾನೇ ಗೆಲ್ಲೋರು ಅಷ್ಟೇ ಇದನ್ನು ಜಗತ್ತಿಗೆ ತೋರಿಸಿಕೊಡ್ತಾ ನಗರೀಮ್ ಅಯೋಧ್ಯ ನಗರೀಯನ್ನು ಗತಃ ಅದು ಹೋಗಿ ನಾನಾ ತರಹದ ಲೀಲೆಯನ್ನು ರಮಾಸಮೇತನಾಗಿ ಮಾಡಿದ ರಾಮ ಸಹ ಅವ್ಯಾತ್ ಮಾ ನನ್ನನ್ನು ಅಂತ ನಾಲ್ಕನೇ ಅಧ್ಯಾಯದ ಸಾರವನ್ನು ಬಹಳ ಸೊಗಸಾಗಿ ಮಂತ್ರಾಲಿ ಈ ಕ್ರಮದಲ್ಲಿ ತಂದು ಯೋಜನೆ ಮಾಡಿದ್ದಾರೆ ಈ ಕ್ರಮದಿಂದಾಗಿ ನಾಲ್ಕನೇ ಅಧ್ಯಾಯದ ಉಪಸಂಹಾರವನ್ನು ಆಚಾರ್ಯರು ಮಂತ್ರಾಲಿ ಪ್ರಭುಗಳ ವಚನದಿಂದಾಗಿ ಈ ಕ್ರಮದಲ್ಲಿ ನೋಡಬಹುದು ಅನ್ನೋದನ್ನು ತೋರಿಸಿಕೊಡ್ತಾ ತಾಯ ಅದನ್ನು ವರ್ಣನೆ ಮಾಡಿದ್ದನ್ನು ಅಸ್ಮತ್ ಗುರುವಂತರಿಯಾಮಿ ಆದಂತಹ ಭಗವಂತರ ಪಾದಾರವಿಂದಕ್ಕೆ ಒಪ್ಪಿಸಿಕೊಡ್ತಾ ಮುಂದೆ ಐದನೇ ಅಧ್ಯಾಯ ಬಹಳ ಸುಂದರವಾದ ಕ್ರಮದಿಂದಾಗಿ ಪರಮಾತ್ಮ ತಾನು ಹೊರಟಂತಹ ಕ್ರಮ ಹನುಮಂತ ದೇವರನ್ನು ಭೇಟಿ ಮಾಡುವ ಕೂಡ ಅನೇಕ ಚರಿತ್ರೆಗಳನ್ನೆಲ್ಲ ಸಂಗ್ರಹ ಮಾಡಿಕೊಡ್ತಾ ಅದನ್ನೆಲ್ಲ ಅಂದರೆ ಇಲ್ಲಿ ಕೈಕೇಯಿ ಯಾರು ಮಂಥರೆಯಾರು ಮಂಥರೆಯ ಪ್ರಚೋದನೆ ಯಾಕಷ್ಟು ಬಲಿಷ್ಠವಾಗಿ ಇವೆಲ್ಲ ತೋರಿಸಿಕೊಟ್ಟು ಉಪಸಂಹಾರ ಮಾಡಿದ ಹಾಗೆ ಇದೆ ಅದು ವೈದ್ಯಾಧ್ಯಾಯ ಮುಂದಿನ ವಾರದಲ್ಲಿ ನೋಡೋಣ ಅಧ್ಯಾಯ